ಧರ್ಮಸಮಸ್ವಿಣಿ ಅವತಾರರಿಷ್ಠಾ ರಾಮಕೃಷ್ಣ ವಸುದೆ ವಸುತಾಡೂರೀ ಪರಮ ಕೃಷ್ಣ ವಂದೇ ಶಕ್ತ ಪೌತ್ರಮಕಲ್ವಶನಾತ್ಮಜೆ ಶುಕತಾತಂತಪೋ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾನ್ ಗ್ರಿತ್ತಣಮುನಿ ಮಧ್ಯೆ ಮಹಾಭಾರತೈತೃತೀ ಭಗವತೀ ಅಷ್ಟಾಧಾಧ್ಯಾಂ ಅಂಬ ಅನುಸನ್ನ ಭಗವದ್ಗೀತೆ ಷಿಣಿ <coughs> ಉಪನ್ಯಾಸ ನಾವು ಶುರು ಮಾಡೋಕ್ಕಿಂತ ಮುಂಚೆ ಹಿಂದಿನ ಈ ಎಲ್ಲ ಉಪನ್ಯಾಸಗಳಲ್ಲಿ ಏನಾದರೂ ಸಂಶಯವಿದ್ದರೆ ಕೇಳ್ಬೋದು ಅದು ನನ್ನಿಂದ ಪರಿಹಾರ ಆಗಕ್ಕೆ ಸಾಧ್ಯವಿದ್ದರೆ ಪ್ರಯತ್ನ ಪಡೋಣ ಸಂಶಯರಾಗಿದ್ದೀರ ನೀವು ತುಂಬಾ ಸಂತೋಷ ನಿಸ್ಸಂಶಯರಾಗ ಪ್ರಶ್ನೆ ಉದ್ಭವಿಸದೇ ಇದ್ರೆ ಎರಡು ಅರ್ಥ ಒಂದು ಸಂಪೂರ್ಣವಾಗಿ ಅರ್ಥವೇ ಆಗಿಲ್ಲ ಅಂತ ಅಥವಾ ಎಲ್ಲವೂ ಅರ್ಥವಾಗಿದೆ ಎರಡನೇ ನೀವೆಲ್ರೂ ಕೂಡ ಒರೆಸಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೇನೆ ಹ್ಮ ಅದೇ ಹೇಳಿದ್ದು ನಾನು ಮೊಟ್ಟ ಮೊದಲನೆಯ ಒಂದು ಎರಡು ಮೂರು ಕ್ಲಾಸ್ ಉಪನ್ಯಾಸಗಳಲ್ಲಿ ಹೇಳಿದ್ದೆ ಇದನ್ನು ಭಗವದ್ಗೀತೆಯನ್ನು ಇತ್ತೀಚೆಗೆ ಮ್ಯಾನೇಜ್ಮೆಂಟ್ಗೆ ಅಥವಾ ಹೌಸ್ ಮ್ಯಾನೇಜ್ಮೆಂಟ್ಗೆ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಈ ರಿಯಾ ಈ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ ಆದರೆ ಪ್ರತಿಜ್ಞೆ ಏನು ಅಲ್ಲಿ ಅಂತ ಹೇಳಿದ್ರೆ ಈ ಭಗವದ್ಗೀತೆ ಶುರು ಮಾಡೋಕ್ಕಿಂತ ಮುಂಚೆ ಇದನ್ನು ಓದಿ ಅರ್ಥ ಮಾಡಿಕೊಂಡು ಇದನ್ನು ನಿತ್ಯ ಅನುಷ್ಠಾನಕ್ಕೆ ತಂದರೆ ಸಾಧ್ಯವಾದಷ್ಟು ಅದನ್ನು ಮುಂದೆ ಭಗವಂತನೇ ಹೇಳ್ತಾನೆ ಸ್ವಲ್ಪ ಮಪ್ಯಸ್ಸು ಧರ್ಮಸ್ಯ ಅಷ್ಟೇ ಸಾಕು ತಂದರೆ ಭಾವದ್ವೇಷಣಿ ನಿಮ್ಮ ಸಂಸಾರವನ್ನ ಅದು ನಾಶ ಮಾಡಿಬಿಡ್ತದೆ ಸಂಸಾರ ನಾಶ ಅಂದರೆ ಏನು ನಿಮ್ಮ ಮನೆ ಹಾಳು ಮಾಡೋದಂತಲ್ಲ ಸಂಸಾರ ನಾಶ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಅಟ್ಯಾಚ್ಮೆಂಟ್ ಆಸಕ್ತಿ ಅದನ್ನು ಬಿಡಿಸಿ ಅದು ಅಂದರೆ ಈ ಆಸಕ್ತಿಗೆ ಮೂಲಭೂತವಾದ ಕಾರಣವಾಗಿರ್ತಕ್ಕಂತಹ ಅಜ್ಞಾನವನ್ನು ನಾಶ ಮಾಡುವುದರೊಂದಿಗೆ ಆ ಅಜ್ಞಾನದ ಕಾರ್ಯವಾದಂತಹ ಇಫೆಕ್ಟ್ ಆದಂತಹ ಆಸಕ್ತಿ ಮೋಹ ಸುಖ ದುಃಖ ಇತ್ಯಾದಿ ದ್ವಂದ್ವಗಳು ನನ್ನದು ನನ್ನದಲ್ಲ ಇತ್ಯಾದಿ ಭಾವನೆಗಳು ಇವೆಲ್ಲವನ್ನು ಕೂಡ ಒಂದೇ ಸಮನೆ ಅದು ತೊಡೆದು ಹಾಕಿ ಕೊಡ್ತೀವಿ ಯಾವಾಗ ನಿಮಗೆ ಭವ ಸಂಸಾರವನ್ನೇ ನಾಶ ಮಾಡಿಬಿಡ್ತು ನಿಮ್ಮಲ್ಲಿರತಕ್ಕಂತಹ ಸಂಸಾರವನ್ನೇ ನಾಶ ಮಾಡಿಬಿಡ್ತು ಇನ್ನು ಸಾಮಾನ್ಯವಾದಂತಹ ಸಮಸ್ಯೆಗಳು ಏನೇನಿದೆಯೋ ಅದೆಲ್ಲ ಅದರಲ್ಲೇ ಸಾಲ್ವ್ ಆಗಿಬಿಡ್ತು ಅಂತ ಲೆಕ್ಕ ಹೇಗೆ ಒಂದು ಇದರಲ್ಲಿ ಹೇಳ್ತಾರೆ ಆನೆಯ ಪಾದದಲ್ಲಿ ಎಲ್ಲ ಪ್ರಾಣಿಗಳ ಪಾದವು ಅಡಕವಾಗಿವೆಯೋ ಹಾಗೆಯೇ ಸಂಸಾರ ನಾಶ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಾಶ ಆದ ಮೇಲೆ ನಿಮ್ಮ ಎಲ್ಲ ಲೌಕಿಕ ಸಮಸ್ಯೆಗಳು ಪರಿಹಾರವಾದಂತೆ ಅರ್ಥ ಆಯ್ತು ಆನೆಯ ಪಾದದ ಸೈಜ್ ಏನು ಅದರ ಪಾದದ ಗುರುತನ್ನು ನೀವು ಇಡೀ ಬೇರೆ ಎಲ್ಲ ಪ್ರಾಣಿಗಳ ಪಾದದ ಹೆಜ್ಜೆ ಗುರುತು ಅದರೊಳಗೆ ಬಂದು ಸೇರ್ಕೊಂಡ್ಬಿಡುತ್ತೆ ಹಾಗೆ ಈ ಸಂಸಾರ ಅಂತಕ್ಕಂಥದ್ದು ನಾಶ ಆಯಿತು ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂತಹ ಮೂಲ ಅವಿದ್ಯ ನಾಶವಾಯಿತು ಅಂತ ಹೇಳಿದ್ರೆ ಆಮೇಲೆ ಬೇರೆ ಯಾವ ಪ್ರಾಬ್ಲಮ್ಮು ಪ್ರಾಬ್ಲಮ್ಮೇ ಇಲ್ಲ ಬೇರೆ ಎಲ್ಲ ಆಟೋಮೆಟಿಕ್ಕಾಗಿ ತನ್ನಿಂದ ತಾನೇ ಬರುತ್ತೆ ತನ್ನಿಂದ ತಾನೇ ಸಾಲ್ವ್ ಆಗಿ ಬರಲ್ಲ ಅಂತಲ್ಲ ನಮ್ಮ ನಮ್ಮ ಪ್ರಾರಬ್ಧ ಕರ್ಮ ಅಂತ ಒಂದು ಉಳಿದಿರುತ್ತೆ ಆದರೆ ನಮ್ಮಲ್ಲಿರುವಂತಹ ಜ್ಞಾನವನ್ನು ನೋಡಿಕೊಂಡು ಅದು ಬರೋದಿಲ್ಲ ನಮಗೆ ಇಫೆಕ್ಟ್ ಮಾಡೋದಿಲ್ಲ ಈ ಜ್ಞಾನ ಅಂತಕ್ಕಂಥ ಒಂದು ಕವಚ ಅದನ್ನು ನಾವು ಧರಿಸಿದ ಮೇಲೆ ಯಾವ ಆಯುಧಗಳು ಕೂಡ ಸಂಸಾರದ ಯಾವ ಆಯುಧಗಳು ಕೂಡ ನಮ್ಮನ್ನು ತಗುದಿಲ್ಲ ಮುಟ್ಟುವುದಿಲ್ಲ ಆದ್ರಿಂದ ಬೇರೆ ಇವರಿಗೆ ಅಥವಾ ಅಧ್ಯ ಜೀವಿಗಳಿಗೆ ಅಂತ ಲೆಕ್ಕವೇ ಇಲ್ಲ ಇದು ಎಲ್ಲರಿಗೂ ಈ ಭಗವದ್ಗೀತೆಗೆ ಆದರೆ ಆ ಲೌಕಿಕರು ಅನ್ನೋರು ಕೂಡ ಈ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಬೇಕಾದ್ರೆ ಲೌಕಿಕ ಬುದ್ಧಿಯನ್ನು ಬಿಟ್ಟು ಅಭ್ಯಾಸ ಮಾಡಬೇಕು ನಾನೇನಾದರೂ ಒಂದಿಷ್ಟು ಹಣವನ್ನು ಕೊಟ್ಟರೆ ಅದನ್ನು ಇನ್ವೆಸ್ಟ್ ಮಾಡೋದು ಬದಲು ಅದನ್ನ ತಕ್ಷಣ ಏನೋ ಒಂದು ತಗೊಂಡು ನಿಮ್ಮ ಬಯಕೆಯ ವಸ್ತುಗಳನ್ನು ತೊಗೊಂಡು ಉಪಯೋಗಿಸ್ಕೊಂಡು ಬಿಟ್ಟರೆ ಅದು ಮೂಢತನ ಜಾಣತನ ಅಲ್ಲ ನಾನು ಕೊಟ್ಟಿರುವಂಥ ಹಣನ ನೀವು ಡೆಪಾಸಿಟ್ ಮಾಡಿ ಬಡ್ಡಿ ಸಮೇತ ಅದನ್ನು ದ್ವಿಗುಣ ಮಾಡಿ ಅದನ್ನು ತೆಗೆದುಕೊಂಡ್ರೆ ಅದು ಜಾಣತನ ಈಗ ಇಲ್ಲಿರ್ತಕ್ಕಂತಹ ಭಗವದ್ಗೀತೆಯ ತತ್ವಗಳು ಅಂತಕ್ಕಂಥದ್ದು ಏನು ನಿಮಗೆ ಅಂತಹ ಮೂಲವಾದಂತಹ ಒಂದು ಬಂಡವಾಳ ಜೀವನವನ್ನು ಉದ್ಧಾರ ಮಾಡತಕ್ಕಂತಹ ಬಂಡವಾಳ ಅದನ್ನು ತಗೊಂಡು ನಾನು ಕೇವಲ ನನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ರಿಲೀವ್ ಮಾಡ್ಕೋತೀನಿ ಸ್ಟ್ರೆಸ್ ರಿಲೀವ್ ಮಾಡ್ತೀನಿ ನನ್ನ ಸಾ ಸಾಂಸಾರಿಕ ದುಃಖವನ್ನು ಹೋಗಲಾಡಿಸ್ಕೊಳ್ತೀನಿ ಅಥವಾ ಹೀಗೆ ಮಾಡ್ತೀನಿ ಕೋಪವನ್ನು ಹೋಗಲಾಡಿಸ್ಕೊಳ್ಲಿಕ್ಕೆ ಭಗವದ್ಗೀತೆಯನ್ನು ಉಪಯೋಗಿಸ್ಕೊಳ್ತೀನಿ ಇದೆಲ್ಲ ಏನು ಅಂದರೆ ನಾನು ಆಗಲೇ ಹೇಳದಂತೆ ತಗೊಂಡು ಖಾಲಿ ಮಾಡಿದ ಹಾಗೆ ಅದರಿಂದ ಹೆಚ್ಚು ಪ್ರಯೋಜನ ಏನೂ ಆಗುವುದಿಲ್ಲ ಏನೂ ಆಗಲ್ಲ ಆದ್ರೆ ಇದರ ಜಾಣತನ ಇದನ್ನು ಉಪಯೋಗಿಸಿಕೊಳ್ಳುವಂತಹ ಜಾಣತನ ಯಾವುದ್ರಲ್ಲಿದೆ ಅಂದ್ರೆ ಇದು ಯಾವುದಕ್ಕೆ ಯಾವುದನ ಉದ್ದೇಶವಾಗಿ ಇಟ್ಕೊಂಡು ಹೊರಟಿದೆಯೋ ಆ ಉದ್ದೇಶಕ್ಕಾಗಿಯೇ ಬಳಸಿದಾಗ ನಾನು ಆಗ್ಲೇ ಹೇಳದಂತೆ ಆನೆಯ ಪಾದದಲ್ಲಿ ಉಳಿದೆಲ್ಲ ಪ್ರಾಣಿಗಳ ಪಾದವೂ ಸೇರಿದಂತೆ ನಿಮ್ಮ ಮೂಲ ಸಮಸ್ಯೆ ನಾಶವಾಗುವುದರ ಮುಖಾಂತರ ನಿಮ್ಮ ಸಣ್ಣ ಪುಟ್ಟ ಎಲ್ಲ ಸಮಸ್ಯೆಗಳು ಕೂಡ ಅದರಲ್ಲೇ ಪರಿಹಾರವಾಗಿ ಹೊರಟೋಗ ಅರ್ಥ ಆಯ್ತಾ ಹಾಗೆ ಹೀಗೆ ಇಲ್ಲಿ ಪರಮಾತ್ಮ ಹಿಂದಿನ ಇಪ್ಪತ್ತ ಏಳನೆಯ ಶ್ಲೋಕದಲ್ಲಿ ಈ ಅನೇಕ ರೀತಿಯ ಮನವೊಲಿಕೆಯನ್ನು ಕನ್ಸೋಲೇಷನ್ ಅದನ್ನು ಅರ್ಜುನನಿಗೆ ಮಾಡಿಸ್ತಾ ಇದ್ದಾನೆ ನೋಡಪ್ಪ ಹುಟ್ಟಿದವನಿಗೆ ಸಾವು ಅಂತಕ್ಕಂಥದ್ದು ನಿಶ್ಚಯ ಹಾಗೆಯೇ ಸತ್ತವನಿಗೂ ಕೂಡ ಪುನಃ ಜನ್ಮ ತಳಿಯುವುದು ನಿಶ್ಚಯವೇ ಜ್ಞಾನ ಅವನಿಗೆ ಬಂದು ಅದರಿಂದ ಅಜ್ಞಾನ ಹೋಗದ ಹೊರತು ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಇಲ್ಲ ಇದ್ದೇ ಇತ್ತು ಆದರೆ ಒಂದು ಅವನಿಗೆ ಇದೇ ಜನ್ಮ ಬರ್ಬೋದು ಮನುಷ್ಯ ಜನ್ಮವೇ ಬರ್ಬೋದು ಅಥವಾ ಅವನ ಸಾಯುವ ಕಾಲದಲ್ಲಿ ಯಾವ ಕರ್ಮ ಅಥವಾ ಯಾವ ಸಂಸ್ಕಾರ ಉದ್ಭುತವಾಗಿ ಆ ಜೀವಿಗೆ ಕಾಣಿಸ್ತದೆಯೋ ಆ ಶರೀರವನ್ನು ಆ ಗರ್ಭವನ್ನು ಹುಡುಕೊಂಡು ಹೊರಡುತ್ತೆ ಆದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಕರ್ಮ ಮಾಡುವಾಗ ಯಾವ ಒಂದು ರೀತಿಯಲ್ಲಿ ನಾವು ಕರ್ಮ ಮಾಡ್ತೇವೆ ಅಂತ ಈ ಜನ್ಮ ಅನ್ನಿದ್ದು ನಮಗೆ ತಪ್ಪುವುದಿಲ್ಲ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮ್ ಅಪರಿಹಾರೀರ್ತೆ ಆದ್ದರಿಂದ ಇದು ಪರಿಹರಿಸಲಾಗದಂತಹ ಒಂದು ವಿಷಯ ಪರಿಹರಿಸಲಾಗದಂತಹ ವಿಷಯ ಸಾಮಾನ್ಯರಿಗೆ ಪರಿಹರಿಸಲಾಗುವುದಿಲ್ಲ ಅಂತಲ್ಲ ಯಾವುದರಿಂದ ಪರಿಹಾರ ಆಗಕ್ಕೆ ಸಾಧ್ಯ ಜ್ಞಾನದ ಜ್ಞಾನ ಬಂದರೆ ಇದೆರಡಿಲ್ಲ ಜ್ಞಾನ ಬರಲಿಲ್ವೋ ಇದು ಎರಡು ತಪ್ಪಿದ್ದಲ್ಲ ಚಕ್ರ ಸುತ್ತ ಇರೋದೇ ಚಕ್ರ ಆದ್ರಿಂದ ಅಜ್ಞಾನಿಗಳಿಗೆ ಇದು ಪರಿಹರಿಸಲಾಗದಂತಹ ಒಂದು ವಿಷಯ ಈಗ ತಿಳ್ಕೊಳ್ಳೋಣ ನಾವು ಅಜ್ಞಾನಿಗಳೇ ಆದ್ದರಿಂದ ಇದು ಪರಿಹರಿಸಲಾಗದಂತಹ ವಿಷಯ ಆದ್ರಿಂದ ಅದರ ಬಗ್ಗೆ ಶೋಕ ಪಡುವುದೇನಿದೆ ಅದನ್ನು ಚಾಲೆಂಜ್ ಆಗಿ ತಗೊಳ್ಳೋಣ ಇನ್ನೊಂದ್ಸಲಿ ಹುಟ್ಟೋಣ ಇನ್ನೊಂದ್ಸಲಿ ಸಾಯೋಣ ಇನ್ನೊಂದ್ಸಲಿ ಹುಟ್ಟೋಣ ಇನ್ನೊಂದ್ಸಲಿ ಸಾಯೋಣ ಅದಕ್ಕೆ ಬೇಜಾರು ಕೊಡೋದೇನು ಅಯ್ಯೋ ಸಾಯ್ಬೇಕಲ್ಲಪ್ಪ ಹುಡ್ತೀವಲ್ಲ ಪುನಃ ಹುಡ್ತೀವಲ್ಲ ಯಾರು ಹುಡ್ತೀವಿ ಅದು ಬೇರೆ ವಿಷಯ ಅದು ಬೇಕಾಗಿಲ್ಲ ಯಾಕಂದರೆ ಆಯಾ ಯೋನಿಗಳಲ್ಲಿ ಹುಟ್ಟಿದಾಗ ಆಯಾ ದೇಹಗಳನ್ನ ಪಡೆದಾಗ ಆಯಾ ಸಂಸ್ಕಾರವೇ ನಮಗೆ ಹೆಚ್ಚಾಗಿ ಭಾಸವಾಗುವುದರಿಂದ ಅದರಲ್ಲಿ ಅಸಹ್ಯ ಅಥವಾ ಅದರಲ್ಲಿ ಶ್ರೇಷ್ಠತೆ ಅಂತ ನಮಗೆ ಬರೋದೇ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಕಂಪ್ಯಾರಿಸನ್ಗೆ ನಿಮಗೆ ಯಾವ ಸಂಸ್ಕಾರವೂ ಒಳಗಿರುವುದಿಲ್ಲ ಹಳೆಯದೆಲ್ಲ ಒತ್ತರಿಸಿಕೊಂಡು ಒಳಗಡೆ ಹೋಗ್ಬಿಟ್ಟಿರುತ್ತೆ ನಾನು ಮನುಷ್ಯನಾಗಿದ್ದೆ ಅನ್ನುವಂತಹ ಒಂದು ಜ್ಞಾನ ಕೂಡ ನಮಗಿರೋದಿಲ್ಲ ಆಗ ಅತೀ ಶ್ರೇಷ್ಠವಾದ ಜನ್ಮ ಅಂತ ಅನಿಸುತ್ತೆ ಹಾಗೆ ಅದರಲ್ಲಿ ಶೋಕಿಸುವುದೇನಿದೆ ಶೋಕಿಸೂ ಬೇಕಾಗಿಲ್ಲ ನಾವು ಹರ್ಷ ಪಡಲೂ ಬೇಕಾಗಿಲ್ಲ ಅಂತ ಹೇಳಿ ಪುನಃ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಹಿಂದೆ ನಾನು ಹೇಳಿದೆ ಒಂದಾನೊಂದು ಹಿಂದಿನ ಉಪನ್ಯಾಸಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಈ ಭಗವದ್ಗೀತೆಯ ಎಲ್ಲ ಶ್ಲೋಕಗಳು ಇದೆಯಲ್ಲ ಮಹಾಭಾರತದಲ್ಲಿ ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಸಿಗ್ತದೆ ಭಗವದ್ಗೀತೆಯನ್ನು ಮಹಾಭಾರತ ನೀವು ತೆಗೆದುಹಾಕಿದರೆ ಮಹಾಭಾರತ ಉಳಿಯೋದೇ ಇಲ್ಲ ಮಹಾಭಾರತಕ್ಕೆ ಒಂದು ಅಸ್ತಿತ್ವ ಅನ್ನೋದೇ ಇರೋದಿಲ್ಲ ಈಗ ಹಿಂದೆ ಒಂದು ಶ್ಲೋಕ ಬಂದಿತ್ತು ಮಂತ್ರ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಬಟ್ಟೆಯನ್ನ ಹೇಗೆ ಹಳೆ ಬಟ್ಟೆಯನ್ನ ಜೀರ್ಣವಾದಂತಹ ಬಟ್ಟೆಯನ್ನ ತೆಗೆದು ಒಗೆದು ಹೊಸದಾದ ಬಟ್ಟೆಯನ್ನು ನಾವು ಹೇಗೆ ಧರಿಸ್ಕೊಳ್ತೇವೆಯೋ ಅದರಲ್ಲಿ ಹೇಗೆ ಬೇಜಾರು ಮಾಡ್ಕೊಳ್ಳೋದಿಲ್ವೋ ಹಾಗೆ ಈ ಜೀವಿ ದೇಹಿ ಅಂತಕ್ಕಂಥವನು ಹೊಸ ದೇಹವನ್ನು ಹಳೆಯದಾದಂತಹ ಜರ್ಜರಿತವಾದಂತಹ ದೇಹವನ್ನು ತೆಗೆದು ಒಗೆದು ಹೊಸ ದೇಹವನ್ನು ಹಾಗೆ ಅವನು ಧರಿಸ್ಕೊಳ್ತಾನೆ ಇದು ನಮಗೆ ಮಹಾಭಾರತದಲ್ಲಿ ಸ್ತ್ರೀ ಪರ್ವ ಅನ್ನುವಂತಹ ಹನ್ನೊಂದನೆಯ ಪರ್ವದಲ್ಲಿ ಮೂರನೆಯ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಅದೇ ಶ್ಲೋಕ ಪುನಃ ಬರ್ತದೆ ಯದಾ ಜೀರ್ಣಮೀರ್ಣಂ ವಸ್ತ್ರ ಪೂರುಷ ಅನ್ಯದ ರೋಚಯತೆ ವಸ್ತ್ರ ದೇಹಾ ಶರೀರಿಣ ಅಂತ ವಿದುರ ದುಃಖತಪ್ತನಾದಂತಹ ಧೃತರಾಷ್ಟ್ರನಿಗೆ ಹೇಳುವಂತಹ ಸಾಂತ್ವನದ ನುಡಿಗಳಲ್ಲಿ ಇದು ಒಂದಾನೊಂದು ನುಡಿ ಯದಾ ಹೇಗೆ ಯಾವಾಗ ಜೀರ್ಣಂ ಅಜೀರ್ಣಂ ಬೀರ್ಣವಾದ್ದೋ ಹರಿದು ಹೋದಂತಹ ಜರ್ಜರಿತವಾದಂತಹ ಬಟ್ಟೆಯೋ ಅಥವಾ ಅಜೀರ್ಣವೋ ಅಥವಾ ಹೊಸದಾದ ಬಟ್ಟೆಯೇ ಕೆಲವೊಳಗೊಂದು ಚೌಕಿ ಇರುತ್ತದ ಇವತ್ತೊಂದು ಬಟ್ಟೆ ತಗೊಳ್ಳೋದು ಸಾಯ್ತು ಇದರ ಹಳೇದಾಯ್ತು ಅನ್ಸುತ್ತೆ ತೆಗೆದು ಹೋಗೋದು ಶೋಕಿ ಎಸಲು ಅಲ್ಲಿ ಎಸ್ಬಿಡುದು ಅಜೀರ್ಣಂ ಬಾ ವಸ್ತ್ರ ಆ ಬಟ್ಟೆಯನ್ನು ಬಿಟ್ಟು ಪುರುಷ ಮನುಷ್ಯನು ಅನ್ಯದ ರೋಚಯನು ಇನ್ನೊಂದು ಇನ್ನೊಂದನ್ನು ಬಯಸುತ್ತಾನೆ ಇನ್ನೊಂದರ ಬಗ್ಗೆ ರುಚಿಯನ್ನು ತಾಳುತ್ತಾನೆ ವಸ್ತ್ರ ದೇಹ ಶರೀರಿಣ ಹಾಗೆಯೇ ಶರೀರಿ ಆದಂತಹ ಜೀವಿಯು ಇನ್ನೊಂದು ದೇಹವನ್ನು ಪಡಿತಾನೆ ಅದರಲ್ಲಿ ಚಿಂತಿಸಿ ಬೇಕಾದ್ದೇನಿದೆ ಅಂತ ಇಲ್ಲಿ ಸ್ತ್ರೀ ಪರ್ವದಲ್ಲಿ ಬರ್ತಕ್ಕಂಥ ವಾಕ್ಯ ನಾವೀಗ ಓದುವಂತಹ ಈ ಭಗವದ್ಗೀತೆ ಭೀಷ್ಮ ಪರ್ವದ ವಾಕ್ಯಗಳು ಹಾಗೆ ಇಲ್ಲಿ ನಾನು ಈಗ ಉದ್ಧರಿಸಿದಂತಹ ಮಂತ್ರ ಸ್ತ್ರೀಪರ್ವದ ಮಂತ್ರ ಎರಡೂ ಒಂದೇ ಪುನಃ ಇಲ್ಲಿ ಕೂಡ ಈಗ ಮುಂದೆ ಬರ್ತಕ್ಕಂತಹ ಈ ಮಂತ್ರ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ ತತ್ರ ಕಾ ಪರಿದೇವನ ಅವ್ಯಕ್ತಾದೀನಿ ಭೂತಾನಿ ಭೂತ ಅಂತ ಹೇಳಿದ್ರೆ ಸೃಷ್ಟಿಯಾಗಿರ್ತಕ್ಕಂತಹ ಎಲ್ಲ ವಸ್ತುಗಳು ಎಂತ ಅರ್ಥ ಅವು ಭೂತ ಸೃಷ್ಟಿಯಾಗಿರುವುದರಿಂದ ಭೂತ ಇರುವವು ಅಂತ ಅರ್ಥ ಭೂ ಅನ್ನುವಂತಹ ಧಾತುವಿಗೆ ಇರುವುದು ಅಂತ ಅರ್ಥ ಭೂ ಸತ್ತಾಯಾಮ್ ಅಂತ ಅದರ ನಿಷ್ಪತ್ತಿ ಆ ಧಾತು ಹೀಗೆ ಸೃಷ್ಟಿಯಾಗಿರುವಂತಹ ಎಲ್ಲ ವಸ್ತುಗಳು ಕೂಡ ಅವ್ಯಕ್ತ ಆದೀನಿ ಆದಿ ಅಂದರೆ ಸೃಷ್ಟಿಯಾಗುವುದಕ್ಕಿಂತ ಹುಟ್ಟುವುದಕ್ಕಿಂತ ಮೊದಲು ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣಿಸುವುದಿಲ್ಲ ಕಣ್ಣಿಗೆ ಕಾಣವು ಯಾರನ್ನಾದರೂ ಕೇಳಿ ನೋಡಿ ಎಲ್ಲ ಜೀವನವನ್ನು ಹುಟ್ಟಿದ್ಯಾವಾಗ ಇವು ಹ್ಞೂ ಹೀಗೆ ನೈನ್ಟೀನ್ ಫಿಫ್ಟಿ ತ್ರೀ ನೈನ್ಟೀನ್ ಅವ್ಯಕ್ತ ಸರಿ ಇಲ್ಲಿ ಬರೀತಾರೆ ಪುನಃ ಡೆತ್ ಡೇಟ್ ಟೂ ತೌಸಂಡ್ ಟೆನ್ ಟೂ ಅವ್ಯಕ್ತ ಕಣ್ಣಿಗೆ ಕಾಣೋದನ್ನು ಹೇಳೋಣ ಸತ್ತೋಗಿರೋದು ಹುಟ್ಟಿರೋದು ಶಬ್ದವು ಯೂಸ್ ಮಾಡೋದು ಬೇಡ ನಮ್ಗೆ ಇಲ್ಲಿನ ಕೃಷ್ಣನ ಲಾಜಿಕ್ ಪ್ರಕಾರ ಅವರು ಹುಟ್ಟಿದ್ದಾರೆ ಅಂತ ಯಾರೋ ಹೇಳಿದ್ರಲ್ಲ ಅದಕ್ಕಿಂತ ಮುಂಚೆ ಎಲ್ಲಿದ್ರು ನಮಗ್ ಗೊತ್ತಿಲ್ಲ ಕಣ್ಣಿಗೆ ಕಾಣ್ಲಿ ಕಾಣ್ಲಿಲ್ಲ ಅವರು ಸತ್ತು ಹೋದ್ರು ಅಂತ ಹೇಳಿದ್ರಲ್ಲ ಅದಾದ ನಂತರ ಎಲ್ಲಿ ಹೋದ್ರು ನಮಗ್ ಗೊತ್ತಿಲ್ಲ ಕಣ್ಣಿಗೆ ಕಾಣೋದಿಲ್ಲ ಅವ್ಯಕ್ತ ಅವ್ಯಕ್ತ ಆದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನಿ ಭಾರತ ಅವ್ಯಕ್ತ ನಿಧನೇವ ಅವ್ಯಕ್ತ ನಿಧನ ಅವುಗಳು ನಾಶವಾದ ಮೇಲೂ ಕೂಡ ಅವು ಅವ್ಯಕ್ತ ಸ್ಥಿತಿಯನ್ನೇ ಪಡಿತವೆ ವ್ಯಕ್ತ ಮಧ್ಯಾಹ್ನಿ ಆ ಎರಡು ಅವ್ಯಕ್ತಗಳ ಮಧ್ಯದಲ್ಲಿ ಮಾತ್ರ ಕಾಣಿಸ್ಕೊಡ್ತವೆ ನೈನ್ಟೀನ್ ಫಿಫ್ಟಿ ತ್ರೀ ಟು ಅಂತ ಹಾಕಿಬಿಡ್ತಾರೆ ಅದು ಮಾತ್ರ ನಮ್ಗೆ ಕೈ ಸಿಗೋಡು ಅದು ಮಾತ್ರ ನಾವು ಕಾಣ್ತಕ್ಕಂಥದ್ದು ಅದು ಅಲ್ ಮಾತ್ರ ಅದು ವ್ಯಕ್ತವಾಗಿದೆ ಯಾವುದೋ ಆ ಜೀವಾತ್ಮ ಅಂತಕ್ಕಂಥದ್ದು ದೇಹದ ಮುಖಾಂತರವಾಗಿ ವ್ಯಕ್ತವಾಗಿದೆ ಅಷ್ಟೇ ಅದು ಹಾಗಿದ್ರೆ ಇಲ್ವೋ ಇಲ್ಲ ಅಂತ ನಾನು ಹೇಳಿಲ್ಲ ವ್ಯಕ್ತವಾಗಿರುವುದು ಅವ್ಯಕ್ತವಾಗಿರುವುದು ಅದು ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಅಲ್ಲ ನೋಡಿ ಇಲ್ಲೇ ನಮ್ಮ ಎದುರುಗಡೆಯೇ ಎಷ್ಟೊಂದು ವಸ್ತುಗಳಿದೆ ಅದು ಅವ್ಯಕ್ತ ಸ್ಥಿತಿಯಲ್ಲಿದೆ ಅಣುಗಳು ನಮ್ಮ ಕಣಿಗೆ ಕಾಣ್ತವ್ಯೋ ಅದು ಅವ್ಯಕ್ತ ಹಾಗಿದ್ರೆ ಇಲ್ವೋ ಸೈನ್ಸ್ ಪ್ರಕಾರ ಪ್ರೂವ್ ಮಾಡ್ಬೋದು ಇದೆ ಅಂತ ಅದನ್ನ ನೋಡ್ಲಿಕ್ಕೆ ಬೇರೆ ಯಂತ್ರಗಳು ಬೇಕು ಅದನ್ನ ನೋಡ್ಲಿಕ್ಕೆ ಬೇರೆ ಉಪಕರಣ ಬೇಕು ಈ ಸ್ಥೂಲವಾದಂತಹ ಇಂದ್ರಿಯಗಳು ಸ್ಥೂಲವಾದಂತಹ ಜ್ಞಾನ ಸಾಮಗ್ರಿಗಳು ಅದಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮತರವಾದಂತಹ ಜ್ಞಾನ ಸಾಮಗ್ರಿಗಳೇ ಬೇಕು ಹಾಗೆಯೇ ಯಾವುದೋ ಒಂದು ತತ್ವ ಇದೆಯಲ್ಲ ಇಲ್ಲಿ ಮಧ್ಯ ಮಾತ್ರ ಕಾಣಿಸ್ಕೊಂಡು ಮೊದಲೂ ಕಾಣಿಸ್ಕೊಳ್ಳಲ್ಲ ಆಮೇಲೂ ಕಾಣಿಸ್ಕೊಳ್ಳಲ್ಲ ನೋಡಿ ಅದು ಇಂಡೈರೆಕ್ಟ್ ಆಗಿ ಹೇಳೋ ರೀತಿ ನೋಡಿ ಒಂದು ಕೃಷ್ಣ ಅದೇನೋ ಅದೇನೋ ಬಿಟ್ಟಾಕಪ್ಪ ಅದನ್ನು ಜನರು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ ಅಂತೂ ಅದೊಂದು ತತ್ವ ನೋಡಿ ಆತ್ಮ ಪರಮಾತ್ಮ ಜೀವಾತ್ಮ ಇನ್ನೇನೇನು ಅದು ಈ ಶರೀರದ ಮೂಲಕ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗ್ತದೆ ವ್ಯಕ್ತವಾಗ್ತದೆ ಆದ್ದರಿಂದ ಕೇವಲ ಅವು ತೋರಿಕೊಳ್ಳುವಿಕೆ ಮತ್ತು ತೋರಿಕೊಳ್ಳದೇ ಇರುವಿಕೆ ಅದರಲ್ಲಿ ಶೋಕ ಪಡುವುದೇನಿದೆ ಅಂತ ತತ್ರ ಕಾ ಪರಿದೇವನ ನಾವು ಯಾವತ್ತೂ ಕೂಡ ಅಯ್ಯೋ ಕಾಣಿಸ್ಲೇ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವತ್ತೂ ದುಃಖ ಪಡೋದಿಲ್ಲ ಒಂದು ಸಣ್ಣ ಉದಾಹರಣೆ ಮನೆಯಲ್ಲಿ ಬರ್ತೀವಿ ಬಂದ ತಕ್ಷಣ ಸುಬ್ರಾಯ್ ಮನೆಗೆ ಬರ್ತೇವೆ ಸುಬ್ರಾಯಿದ್ದೀವ ಅಂತ ಕೇಳ್ತೀವಿ ಅವರ ಪತ್ನಿ ಧರ್ಮಪತ್ನಿಯವ್ರು ಹೇಳ್ತಾರೆ ಅವ್ರ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ನಮಗೆ ಗೊತ್ತಿರುತ್ತೆ ಸುಬ್ರಾಯ್ಯರು ಎಲ್ಲೋ ಹೋಗಿದ್ದಾರೆ ಎಲ್ಲೋ ಅಪಾಯಿಂಟ್ಮೆಂಟ್ ಇದೆ ಅಂತ ಆಗ ನಾವು ಅಯ್ಯೋ ಸುಬ್ರಾಯ್ಯರು ಕಾಣಿಸ್ತಾ ಇಲ್ವಲ್ಲ ಅಂತ ದುಃಖ ಇಲ್ಲ ಯಾಕೆ ಅವರು ವ್ಯಕ್ತವಾಗಿಲ್ಲ ಅವ್ಯಕ್ತವಾಗಿದ್ದಾರೆ ಅಂದ್ರೆ ಬೇರೆ ಕಡೆ ವ್ಯಕ್ತವಾಗಿದ್ದಾರೆ ಹಾಗೆಯೇ ಈ ಆತ್ಮವಸ್ತು ಅಂತಕ್ಕಂಥದ್ದು ಬರಿಯ ಕಣ್ಣಿಗೆ ವ್ಯಕ್ತವಾಗುವುದೇ ಅಲ್ಲ ಆದ್ದರಿಂದ ಈ ಶರೀರಗಳನ್ನು ಈ ಬೇರೆ ಬೇರೆ ವಸ್ತುಗಳನ್ನು ಅದು ಇಟ್ಕೊಂಡು ನಮಗೆ ವ್ಯಕ್ತವಾಗುತ್ತದೆ ವ್ಯಕ್ತವಾದಂತೆ ಕಾಣುತ್ತದೆ ಅಷ್ಟೇ ಕುರ್ಚಿಯ ಮೂಲಕ ಫ್ಯಾನಿನ ಮೂಲಕ ಈ ಎಲ್ಲ ವಸ್ತುಗಳ ಮೂಲಕ ಮನುಷ್ಯರ ಮೂಲಕ ವ್ಯಕ್ತವಾದಂತೆ ಕಾಣುತ್ತೆ ಮಧ್ಯದಲ್ಲಿ ಆಮೇಲೆ ಪುನಃ ವ್ಯಕ್ತವಾಗುವುದಿಲ್ಲ ಯಾಕೆ ಮೀಡಿಯಂ ಹೊರಟೋಯ್ತು ಮೀಡಿಯಂ ಮಾಧ್ಯಮ ಅನ್ನೋದು ಹೊರಟೋಯ್ತು ಕರೆಂಟು ಬಲ್ಬಿನ ಮೂಲಕ ವ್ಯಕ್ತವಾಗ್ತಾ ಇದೆ ಬಲ್ಬ್ ಇಲ್ಲ ಕರೆಂಟ್ ಇಲ್ವೋ ಬಲ್ಬಿನ ಕೆಲಸ ಏನು ಅದು ನಮಗೊಂದು ಸೂಚನೆ ಕೊಡುತ್ತೆ ಅಷ್ಟೇ ಒಂದು ಸೂಚನೆ ಕೊಡುತ್ತೆ ಅಷ್ಟೇ ಅದು ಅದು ನಿಜವಾಗಿ ಹೇಳುವಿಲ್ಲ ಕರೆಂಟ್ ಇದೆಯೋ ಇಲ್ವೋ ಅಂತ ಬಲ್ಬೇ ಹಾಳಾಯ್ತು ಕರೆಂಟು ಈಗ ಆಫ್ ಮಾಡಿದ್ದಲ್ಲ ಬಲ್ಬೇ ಹಾಳಾಯ್ತು ಆಗ ಕರೆಂಟ್ ಇದೆ ಬಲ್ಬು ಆ ಕರೆಂಟನ್ನು ವ್ಯಕ್ ಉಪಯೋಗಿಸಿಕೊಂಡು ತನ್ನ ಶಕ್ತಿಯನ್ನು ಅದು ನಮಗೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಹೌದೌದು ಈಗ ಅದು ಬಲ್ಬಿನ ಡಿಫೆಕ್ಟೋ ಕರೆಂಟಿನ ಡಿಫೆಕ್ಟೋ ಬಲ್ಬಿನ ಡಿಫೆಕ್ಟು ಮೀಡಿಯಂ ಅಥವಾ ಮಾಧ್ಯಮದ ಡಿಫೆಕ್ಟು ಹಾಗೆಯೇ ಈ ಶರೀರ ಅನ್ನೋದು ಜರ್ಜರಿತವಾದಾಗ ಜೀರ್ಣವಾದಾಗ ಅನುಪಯುಕ್ತವಾದಾಗ ಧರ್ಮಧರ್ಮಗಳನ್ನ ಬೆಳೆಯಲು ಬಿತ್ತಲು ಉಣ್ಣಲು ಇದು ಸೂಕ್ತವಾದಂತಹ ಮಾಧ್ಯಮ ಅಲ್ಲ ಅಂತ ಹೇಳಿ ಆ ಆತ್ಮನಿಗೆ ಅದರ ಅಧಿಷ್ಠಾತ್ರವಾದಂತಹ ಆತ್ಮನಿಗೆ ಅನಿಸಿದಾಗ ಬಿಟ್ಟು ಬಿಡ್ತಾನೆ ಹೊರಟೋಗ್ತಾನೆ ಇನ್ನೊಂದು ಮಾಧ್ಯಮವನ್ನು ಆರಿಸ್ಕೊಳ್ತಾನೆ ಆಗ ಅಲ್ಲಿ ವ್ಯಕ್ತನಾಗ್ತಾನೆ ಇನ್ನೊಂದು ಜನ್ಮದ ರೀತಿಯಲ್ಲಿ ವ್ಯಕ್ತವಾಗ್ತಾನೆ ಅದರಿಂದ ಇಂತಹ ವಿಷಯದಲ್ಲಿ ಹೇ ಅರ್ಜುನ ಯಾಕಪ್ಪ ಶೋಕಿಸ ತತ್ರ ಕಾ ಪರಿದೇವನ ಅಂತಹ ವಿಷಯದಲ್ಲಿ ಯಾಕಪ್ಪ ಆಲೋಚನೆ ಮಾಡೋದು ಇಷ್ಟು ಹೇಳಿದರೂ ಕೂಡ ಇದು ಎಷ್ಟು ನಿಗೂಢವಾದಂತಹ ತತ್ವ ಈ ಆತ್ಮತತ್ವ ಅಂದರೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ ಆಶ್ಚರ್ಯವತ್ ವದತಿ ತಥೈವ ಚಾನಿಯ ಆಶ್ಚರ್ಯವತ್ೈನ ಮನ್ಯ ಶೃಣೋತಿ ವೇದ ಚ ಕ್ಚಿತ್ ಆಶ್ಚರ್ಯವತ್ ಪಶ್ಯತಿ ಕ್ಚಿತ್ನ ಆಶ್ಚರ್ಯವತ್ ವದತಿ ತ್ಚರ್ಯವತ್ನ ಅನ್ಯ ಶೃಣೋತಿ ವೇದನ ಚೇವ ಕಶ್ಚಿತ್ ಇದು ಸಂದಿ ಏನು ಹೇಳಿಬಿಟ್ಟ ಅಂದರೆ ಮಗು ನಾನು ಇಲ್ಲಿಯ ತನಕ ನಿನಗೆ ಸಾಂಖ್ಯವನ್ನು ಉಪದೇಶ ಮಾಡಬೇಕು ಸಾಂಖ್ಯ ಅಂದರೆ ಸಾಂಖ್ಯಶಾಸ್ತ್ರ ಅಂತ ತಿಳ್ಕೊಳ್ಬೇಡಿ ಸಾಂಖ್ಯಶಾಸ್ತ್ರ ಹುಟ್ಟಿರಲಿಲ್ಲ ಅವಾಗ ಸಾಂಖ್ಯಶಾಸ್ತ್ರ ಎಲ್ಲ ನಂತರದ್ದು ಸಾಂಖ್ಯ ಅಂದರೆ ಜ್ಞಾನ ತತ್ವಶಾಸ್ತ್ರ ಯಾವುದನ್ನ ತಿಳಿದುಕೊಂಡರೆ ನಮ್ಮ ಸಂಸಾರ ಮೋಹ ನಾಶವಾಗ್ತದೆಯೋ ಸಂಸಾರ ನಾಶವಾಗ್ತದೆಯೋ ಅದೇ ಸಾಂಖ್ಯ ಸಮ್ಯಕ್ ಖ್ಯಾಪನಾಥ ಸಾಂಖ್ಯ ಸರಿಯಾಗಿ ಹೇಳಿದ್ದು ಚೆನ್ನಾಗಿ ಹೇಳಿದ್ದು ತಿಳಿಸಿ ಹೇಳಿದ್ದು ಉಪದೇಶಗಳು ಅದೇ ಸಾಂಖ್ಯ ಹೀಗೆ ಈ ಸಾಂಖ್ಯವನ್ನು ಇಲ್ಲಿ ನಾನು ಉಪದೇಶ ಇಷ್ಟೆಲ್ಲ ಮಾಡಿದ್ರೂ ಕೂಡ ಮಗು ಈ ಆತ್ಮತತ್ವ ಅತ್ಯಂತ ದುರವಹಗ ಅದನ್ನು ಅರಿತುಕೊಳ್ಳುವುದು ಅಷ್ಟು ಸುಲಭವಲ್ಲ ಬಹಳ ಕಠಿಣ ಇದೆ ಅದಕ್ಕೋಸ್ಕರ ಯಾಕೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಒಂದು ಘಟನೆ ಘಟನೆ ಅಂದರೆ ಒಂದು ಕತೆ ಅದರ ಬಗ್ಗೆ ವೇದಾಂತಿಗಳು ಒಂದು ಕತೆ ಹೇಳ್ತಾರೆ ಟ್ರೆಡಿಷನ್ನಿಂದ ಒಂದು ಕತೆ ಒಬ್ರು ಒಳ್ಳ ಮಾರ್ವಾಡಿಗಳು ಚೆನ್ನಾಗಿ ಹಣ ಎಲ್ಲ ಸಂಪಾದನೆ ಮಾಡಿದ್ದಾರೆ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾಗಿ ಬಂತು ಅವರಿಗೆ ಅದು ನಾಲ್ಕು ದಿವಸದ ರೈಲ್ವೆ ಪ್ರಯಾಣ ಬಹುಶಃ ತಿರುವಂತನಿಂದ ಪುರದಿಂದ ಹಿಡಿದು ಜಮ್ಮು ಕಾಶ್ಮೀರದವರಿಗೆ ಪ್ರಯಾಣ ಮಾಡ್ತಾ ಇರಬೇಕು ಟ್ರೈನಲ್ಲಿ ಅಂತಹ ಸಂದರ್ಭದಲ್ಲಿ ಅವರು ಹಣವನ್ನ ತೆಗೆದುಕೊಂಡು ಬಂದಿದ್ದಾರೆ ತಮ್ಮ ಜೊತೆಗೆ ಯಾವುದೋ ಕಾರ್ಯಕ್ಕೆ ಬಂದು ಅವರು ಕೂತ್ಕೊಂಡಿದ್ದಾರೆ ಅವ್ರ ಕೆಲಸ ಏನು ಅಂದ್ರೆ ಅವ್ರಗ್ ಭಯ ಈ ಹಣ ಯಾರಾದ್ರೂ ಕದ್ದು ಕಿದ್ದು ಬಿಡ್ತಾರೋ ಏನ್ ಕತಿಯೋ ಅಂತ ಭಯದಿಂದ ಏನ್ ಮಾಡ್ತಾ ಇದ್ರೆ ಇಟ್ಕೊಂಡು ದಿನ ಮೂರ್ ಮೂರ್ ಸಲ ಎಣಸಿಗೆ ಹಣ ಇದೆಯೋ ಹಾಗೆ ಇದೆಯೋ ಇಲ್ವೋ ಹಾಗೆ ಇದೆಯೋ ಇಲ್ವೋ ಅಂತ ಸರಿ ಈ ತರ ಹಣ ಎಣಿಸ್ತಾ ಇದ್ದಾರೆ ಅವರು ಎದುರುಗಡೆ ಇನ್ನೊಬ್ರು ಕೂತ್ಕೊಂಡಿದ್ದಾರೆ ಮಿಸ್ಟರ್ ನೋಟೆಡ್ ಅಂತ ಅವರ ಕೈ ಚಳಕ ತುಂಬಾ ಕುಖ್ಯಾತಿ ಅನ್ನು ಹೊಂದಂತಹ ವ್ಯಕ್ತಿಯೊಬ್ಬರು ಕೂತಿದ್ದಾರೆ ಎದುರುಗಡೆ ನೋಡ್ದ ಹೀಗೆ ಓಹೋ ಪರವಾಗಿಲ್ಲ ಒಂದು ಒಳ್ಳೆ ನಮ್ಗೆ ಯೋಗ ಸಿಕ್ಕಿದೆ ಅಂತ ಆಲೋಚನೆ ಮಾಡ್ದ ಹೀಗೆ ಮಾಡಿ ಕಾಯ್ತಾ ಇದ್ದಾನೆ ಯಾವಾಗ ಸಮಯ ಸಿಗುತ್ತೆ ಈ ರಾಯರ ಬಳಿಯಲ್ಲಿರತಕ್ಕಂತಹ ಯಾವ ಸ್ವತ್ತಿದೆಯೋ ಅದನ್ನ ನಾನು ಯಾಕೆ ಫೋರ್ಸಬಲ್ ಆಗಿ ದಾನ ತೊಗೊಳ್ಬಾರ್ದು ಅಂತ ಸರಿ ರಾಯರು ನೋಡ್ತಾ ಇದ್ದಾರೆ ಎಣಿಸ್ತಾ ಇದ್ದಾರೆ ಇಡ್ತಾ ಇದ್ದಾರೆ ಇದಾಯಿತು ರಾತ್ರಿ ಆಯಿತು ರಾಯರು ಮಲ್ಕೊಂಡ್ರು ಕಳ್ಳ ಎಷ್ಟೊತ್ತಾದರೂ ನಿದ್ದೆ ಬರಲಿಲ್ಲ ಸರಿ ಏನು ಮಾಡ್ದ ರಾಯರು ಮಲ್ಕೊಂಡಿದ್ದನ್ನೇ ನೋಡ್ತಾಯ್ತ ಅವ್ರು ಯಾವಾಗ ಸ್ವಲ್ಪ ಗೊರಕೆ ಸೊಂಡು ಬಂತೋ ನಿಧಾನ ಗೆದ್ದ ಎದ್ದು ಎಲ್ಲ ನಿಧಾನಕ್ಕೆ ಅವನಿಗೆ ಗೊತ್ತಿತ್ತಲ್ಲ ಎಕ್ಸ್ಪರ್ಟ್ ಅವನು ಅದರದೆಲ್ಲ ತುಂಬ ಎಕ್ಸ್ಪರ್ಟ್ ಅವನಿಗೆ ಗುರುವಿನ ಆಶೀರ್ವಾದ ಬೇರೆ ಎಲ್ಲ ಹುಡುಕ್ದ ಆ ಕಡೆ ಈ ಕಡೆ ಅವರ ಲಗೇಜು ಅದು ಅವರು ನೇತಾಕಿದ್ದಂತಹ ಯಾವುದೋ ಈ ಶರಾಯಿ ಎಲ್ಲ ಅವರ ದಿಂಬು ಕೆಳಗೆ ಅವರನ್ನೇ ಹಿಂಗೆ ಎತ್ತಿ ಎಲ್ಲ ನೋಡ್ದ ರಾಯರಿಗೆ ಮಾತ್ರ ಎಚ್ಚರವಿಲ್ಲ ಸುಖವಾಗಿ ನಿದ್ರೆ ಮಾಡ್ತಾ ಸರಿ ಅವನಿಗೆ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ತುಂಬ ಉರ್ದೋಯ್ತು ಅವನಿಗೆ ನಾನು ಮೂರು ಮೂರು ಸಲ ನೋಡಿದ್ದೀನಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲಿ ಹೋಗಕ್ಕೆ ಸಾಧ್ಯ ಕೋಪ ಸರಿ ಸಿಗ್ಲಿಲ್ವಲ್ಲ ನೋಡೋಣ ಇನ್ನು ಹೇಗಿದ್ರು ಒಂದು ನೈಟ್ ಹೋದರೆ ಏನಂತೆ ಇನ್ನು ಮೂರು ನೈಟ್ ಇದೆಯಲ್ಲ ಅಂಥೇಳಿಬಿಟ್ಟು ಮಲ್ಕೊಂಡ ಮಲ್ಕೊಂಡ ಮಲ್ಕೊಂಡ ಮೇಲೆ ಇನ್ನೇನು ಮಾಡೋದು ನಾಳೆ ಚೆನ್ನಾಗಿ ನಿದ್ದೆ ಬಂತು ಮಾನ್ವೀಸ ಎದ್ದ ಎದ್ಬಿಟ್ಟು ನೋಡ್ತಾನೆ ರಾಯರು ಯಥಾ ಪ್ರಕಾರ ಬಂದು ಕುಳಿತುಕೊಂಡು ಇದು ದುಡ್ಡು ಎಣಿಸ್ತಾ ಆಯ್ತು ಎಲ್ಲ ಎಲ್ಲ ಇದೆ ಇಲ್ಲ ಇದ್ರ ಕತೆ ಏನಾಯ್ತಪ್ಪ ಇದು ಏನಕ್ಕಪ್ಪ ಇದು ನನ್ಗೆ ಯಾಕೆ ಸಿಗ್ಲಿಲ್ಲ ಇದು ಇವ್ರಿಗೆ ಸಿಗ್ತಲ್ಲ ಅಂತ ಮೂರು ಸಲ ಎಣಿಸಿದ್ರು ಕಾಯ್ತಾನೇ ಇದ್ದ ಮೂರು ಸಲ ಎಣಿಸಿದ್ರು ಸರಿ ಮೂಡೋಣ ಇವತ್ತಾದ್ರು ಟ್ರೈ ಮಾಡೋಣ ಅಂತ ನಾನು ಇದುವರೆಗೂ ನನ್ನ ಯಾವ ಕೇಸಲ್ಲೂ ನಾನು ಫೇಲ್ಯೂರ್ ಆದೋನೇ ಅಲ್ಲ ಇದು ಯಾಕೆ ಫಸ್ಟ್ ಟೈಮ್ ಈ ಕೇಸಲ್ಲಿ ಫೇಲ್ಯೂರ್ ಆಗ್ತಾ ಇದೆಯಲ್ಲ ಅಂತ ಹೇಗಾದ್ರೂ ಮಾಡಿ ರಾತ್ರಿ ಹಿಡಿದು ಬಿಡಬೇಕು ಅಂತ ಸರಿ ರಾಯರು ಅದೇ ರೀತಿಯಲ್ಲಿ ನೋಟ್ ಎಣಿಸಿದ್ರು ನಿದ್ದೆ ಮಾಡಿದ್ರು ಇವನು ಕೂಡ ನಿದ್ರೆ ಮಾಡಿದಂತೆ ನಟಿಸಿದ ಪಾಪ ಎಲ್ಲಿ ನಿದ್ರೆ ಬರುತ್ತೆ ಸರಿ ಅದಾದ್ಮೇಲೆ ರಾತ್ರಿ ತಿರ್ಗಾ ಎದ್ದ ಶುರು ಮಾಡ್ದ ಅವನ ಕೆಲಸ ಎಲ್ಲ ಕಡೆ ಹುಡುಕ್ತಾನೆ ಏನು ಹಿಂದಿಂದು ರಾತ್ರಿ ಎಷ್ಟು ಹುಡುಕಿದ್ನೋ ಅದಕ್ಕಿಂತ ಕೂಲಂಕುಶವಾಗಿ ಹುಡುಕ್ದ ಕಣ್ಣು ಮೇಲೆ ಕಣ್ಣು ಇಟ್ಟುಬಿಟ್ಟು ಟಾರ್ಚ್ ಇಲ್ಲದೆ ಹೋದ್ರು ಅವ್ನಿಗೆ ಅಭ್ಯಾಸ ಕಣ್ಣು ಹುಡುಕಿದ್ರು ಕೂಡ ಸಿಕ್ಕಿಲ್ಲ ಇದೇ ರೀತಿಯ ನಾಲ್ಕು ರಾತ್ರಿಗಳು ಕೂಡ ಅವನಿಗೆ ಆ ರಾಯರ್ ಬಳಿ ಅವ್ರು ಇದ್ದಂತಹ ನೋಟು ಕೈ ಸಿಗಲೇ ಇಲ್ಲ ಅವನಿಗೆ ತುಂಬ ರೋಸಿ ಹೋಯ್ತು ಈಗ ಅವನ ಮನಸ್ಸಲ್ಲಿ ಒಂದು ಕುತೂಹಲ ಥ್ರಿಲ್ಲರ್ ಇದು ಏನಿದು ನನ್ನ ಎಷ್ಟು ಇದು ಮಾಡಿದ್ರು ಕೂಡ ಆ ನೋಟ್ ಸಿಗಲೇ ಇಲ್ಲವೋ ನನಗೆ ರಾಯರು ಎಲ್ಲಿ ಬಚ್ಚಿಟ್ಟಿದ್ರು ಏನು ಕತೆ ಅಂತ ಅವರು ಇನ್ನೇನು ಸ್ಟೇಷನ್ ಬಂದು ಹಿಡಿಯುವಾಗ ತನ್ನ ಬಣ್ಣವನ್ನು ಚೆನ್ನಾಗಿ ಬಯಲುಗೆಳೆದ ರಾಯರೇ ತಪ್ಪು ತಿಳ್ಕೊಳ್ಬೇಡಿ ನಾನು ನೋಟಡ್ಡು ಕಳ್ಳ ನನಗೆ ನಾನು ಇದುವರೆಗೂ ಯಾವ ಕೇಸಲ್ಲೂ ಫೇಲ್ಯೂರ್ ಆಗೇ ಇಲ್ಲ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋದಿದೆ ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಅಂತ ರಾಯರಿಗೆ ಗೊತ್ತೇ ಇತ್ತು ಅವನು ಯಾರು ಅಂತ ಅವರು ಅವನಿಗಿಂತ ಒಳ್ಳೆ ಮುಂದುವರೆದವರು ಆದ್ದರಿಂದ ಅವರು ಹೇಳಿದ್ರು ಏನಪ್ಪ ಕೇಳಪ್ಪ ಪ್ರಶ್ನೆ ಅಂತ ಇಲ್ಲ ಇಲ್ಲ ನಾನು ನೀವು ದಿನ ಮೂರು ಬಾರಿ ನೋಟ್ ಎಣಿಸಿದ್ದು ನೋಡಿದೆ ರಾತ್ರಿ ಹೇಗಾದರೂ ಮಾಡಿ ನಿಮ್ಮಿಂದ ಆ ನೋಟನ್ನು ಕದ್ದುಬಿಟ್ಟು ನನ್ನದಾಗಿ ಮಾಡಿಕೊಳ್ಬೇಕು ಅಂತ ಎಷ್ಟು ಪ್ರಯತ್ನಪಟ್ಟೆ ಒಂದು ರಾತ್ರಿ ಎರಡು ರಾತ್ರಿ ನಾಲ್ಕು ರಾತ್ರಿ ಹುಡುಕಾಡಿದರೂ ಕೂಡ ನನಗದು ಸಿಗಲೇ ಇಲ್ವಲ್ಲ ಏನು ಕತೆ ಇದು ಅಂತ ಹೇಳಿದಾಗ ರಾಯರು ಗಹಗಹಿಸಿ ನಗ್ತಾರೆ ನನಗ್ ಗೊತ್ತಿತ್ತು ನೀನ್ ಯಾರು ಅಂತ ಆಮೇಲೆ ನನಗ್ ಗೊತ್ತಿತ್ತು ನೀನ್ ಎಲ್ಲೆಲ್ಲಿ ಹುಡುಕ್ತೀಯಾ ಅಂತ ಆದ್ರೆ ನನಗೆ ಇನ್ನೂ ಚೆನ್ನಾಗ್ ಗೊತ್ತಿತ್ತು ನೀನು ಯಾವ ಜಾಗ ಹುಡುಕೋದೇ ಇಲ್ಲ ಅಂತ ಆ ಜಾಗದಲ್ಲಿ ನಾನು ಅದನ್ನ ಇಟ್ಟಿದ್ದೆ ಇಡ್ತಾ ಇದ್ದೆ ಹೌದಾ ಯಾವ್ದದು ನಿನ್ನ ದಿಂಬಿನ ಕೆಳಗೆನೇ ಇಟ್ಟಿದ್ದೆ ನಿನ್ನ ದಿಂಬಿನ ಕೆಳಗೇನೆ ಇಟ್ಟಿದ್ದೆ ನೀನ್ ಯಾವಾಗ ರಾತ್ರಿ ಮಲ್ಕೊಡೋಕ್ಕಿಂತ ಮುಂಚೆ ಬಾತ್ರೂಮ್ ಹೋಗ್ತೀಯೋ ಆವಾಗ ನಿನ್ ದಿಂಬ್ ಕೆಳಗೆ ಇಟ್ಟು ಪುನಃ ನೀನು ಬೆಳಿಗ್ಗೆ ಯಾವಾಗ ಬಾತ್ರೂಮ್ ಹೋಗ್ತೀಯೋ ಆವಾಗ ತೊಗೊಳ್ತಿದ್ದೆ ಹೀಗೆ ಇದೇನು ಸೂಚಿಸುತ್ತೆ ಅಂತ ಹೇಳಿದ್ರೆ ಈ ಆತ್ಮತತ್ವ ಅಂತಕ್ಕಂಥದ್ದು ನಾವು ಎಲ್ಲ ಕಡೆ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಯಾವ ಕಡೆ ಹುಡುಕ್ಬೇಕೋ ಆ ಕಡೆ ಹುಡುಕೋದೇ ಇಲ್ಲ ನಾವು ಶತಾಯ ಗತಾಯ ಹುಡುಕೋದಿಲ್ಲ ಅದಕ್ಕೆ ಅದು ಸಿಗುದಿಲ್ಲ ನೀವು ಎಲ್ಲವನ್ನೂ ಜಾಲಾಡಿಬಿಡಿ ಆದರೆ ಹುಡುಕದೇ ಅದು ಇರುವಂತಹ ಕಡೆಯಲ್ಲಿ ನೀವು ಹುಡುಕದೇ ಹೋದ್ರೆ ಯಾವ ವಸ್ತುವು ಕೂಡ ಸಿಗುವುದಿಲ್ಲ ಯಾವ ವಸ್ತು ಎಲ್ಲಿರುತ್ತೋ ಆ ವಸ್ತುವನ್ನ ಅಲ್ಲಿಂದಲೇ ನೀವು ಹುಡುಕಿ ಪಡಿಬೇಕೇ ಹೊರತು ಇನ್ನೊಂದು ಕಡೆ ಹೋಗಿ ಹುಡುಕ್ತೀನಿ ಅಲ್ಲ ವಸ್ತು ನನ್ ಸಿಗಲಿ ಇಲ್ಲ ನಸ್ತು ಸಿಗಲಿ ಅಂದರೆ ಅದು ನ್ಯಾಯ ಅಲ್ಲ ಸಿಗುವುದು ಹಾಗೆಯೇ ಈ ಆತ್ಮವಸ್ತು ಅಂತಕ್ಕಂಥದ್ದು ಈ ನಿಧಿ ಅಂತಕ್ಕಂಥದ್ದು ಇಲ್ಲಿಯೇ ಹುದುಗಿದೆ ನಮ್ಮ ಒಳಗೇನೇ ಆದರೆ ನಾವು ಅದನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ ಹೊರಗಡೆ ಸಂಸಾರದಲ್ಲಿ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ನನ್ನ ಕರಿಯರ್ ಅನ್ನ ಡೆವಲಪ್ ಮಾಡಿಕೊಂಡ್ರೆ ನಾನು ಪರಿಪೂರ್ಣನಾಗ್ತೇನೆ ನನಗೆ ಸೆಕ್ಯೂರಿಟಿ ಸಿಗುತ್ತೆ ನನಗೆ ಮಾನ್ಯತೆ ಸಿಗುತ್ತೆ ನಾನು ತೃಪ್ತನಾಗ್ತೇನೆ ಅಂತ ಈ ಭಾವನೆಗಳೆಲ್ಲ ಇದೆಯಲ್ಲ ಇದು ಆತ್ಮನ ಭಾವನೆಗಳು ಈ ಸೆಕ್ಯೂರಿಟಿ ಅಂತಕ್ಕಂಥದ್ದು ಈ ಪರಿಪೂರ್ಣತೆ ಅಂತಕ್ಕಂಥದ್ದು ಈ ತೃಪ್ತಿ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಆತ್ಮನ ಗುಣಗಳು ಈ ಆತ್ಮನ ಗುಣವನ್ನು ಆತ್ಮನಲ್ಲಿ ಹುಡುಕದೆ ಆತ್ಮನನ್ನ ಬಿಟ್ಟು ಬೇರೆ ಇದರಲ್ಲಿ ಹುಡುಕ್ತಾ ಹೋದರೆ ಹೇಗೆ ಅದು ಸಿಗತ್ತೆ ನಮಗೆ ಸಿಕ್ಕುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇಲ್ಲಿ ಭಗವಂತ ನಮಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಇದ್ದಾನೆ ಇಷ್ಟು ಉದಾಹರಣೆಗಳನ್ನು ಕೊಟ್ಟರೂ ಕೂಡ ಒಂದು ವೇಳೆ ನಾವು ಈ ಉದಾಹರಣೆಗಳನ್ನು ಬಳಸಿ ಉದಾಹರಣೆಗಳಲ್ಲೇ ಉಳ್ಕೊಂಡ್ರೆ ಯಾವತ್ತೂ ಕೂಡ ಆತ್ಮ ಸಿಗುವುದಿಲ್ಲ ಉದಾಹರಣೆಗಳನ್ನು ಬಿಟ್ಟು ಉದಾಹರಣೆಗಳು ಏನನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯೋ ಅದಕ್ಕೆ ಹೋಗ್ಬೇಕು ಉದಾಹರಣೆಗಳು ಯಾವತ್ತೂ ಉದಾಹರಣೆಗಳೇ ನಿಮಗೆ ಅರ್ಥವಾಗ್ಲಿ ಸ್ಥೂಲ ಬುದ್ಧಿಗೆ ಅರ್ಥವಾಗಲಿ ಅನ್ನೋದಕ್ಕೇನೆ ಅದು ತೋರಿಸಿಕೊಡುವಂತಹ ವಿಷಯಗಳು ಅದರಿಂದ ವಸ್ತು ಸಿಗುವುದಿಲ್ಲ ಮ್ಯಾಪಿಂದ ಎಲ್ಲಾದರೂ ಅಮೆರಿಕಕ್ಕೆ ಹೋಗಕ್ಕೆ ಸಾಧ್ಯವೇ ಮ್ಯಾಪಿನ ಮುಖಾಂತರವಾಗಿ ಇಲ್ಲಿದೆ ಅದು ಅಂತ ತಿಳ್ಕೊಳ್ಬೋದೇ ಹೊರತು ಹೋಗಬೇಕಾದ್ರೆ ನಾವೇ ಜಹಜಿನ ಮೂಲಕವೋ ಅಥವಾ ವಾಯುಪುತ್ರನ ಮೂಲಕವೋ इ मेलूक संशय उड़को नम मन अंतर्रे उक उसे विधि तनक नम जीवन नाव साधन नम मन वैराग्यवैग्यवंत ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲೇ ಇರೋದು ಇಲ್ಲದೆ ಇರೋದು ಅಂತ ಒಳಗೆ ಹೇಳ್ಕೊಂಡು ಬರೋದಿಲ್ವೋ ಅಲ್ಲಿಯೇ ತನಕ ಕೂಡ ಈ ವಿಷಯ ಅರ್ಥವೇ ಆಗತ್ತ ಅವಾಗೇನ್ ಮಾಡ್ತೇವೆ ಆಶ್ಚರ್ಯವತ್ ಪಶ್ಯತಿ ಆಶ್ಚರ್ಯವೆಂಬಂತೆ ಈ ಆತ್ಮನನ್ನು ನೋಡುತ್ತಾನೆ ನೋಡ್ಲಿಕ್ಕೆ ಏನಿದೆ ಯಾಕಂದ್ರೆ ಅವನಿಗೆ ರೂಪ ಇಲ್ಲ ನೋಡೋದಕ್ಕೆ ಯಾವುದೇ ವಸ್ತುವಿಗೆ ನೋಡ್ಲಿಕ್ಕೆ ನಮ್ ಕಣ್ಣಿಗೆ ಕಾಣಬೇಕಾದ್ರೆ ರೂಪ ಯಾವುದಾದ್ರೂ ಒಂದು ರೂಪ ಬೇಕು ಯಾಕಂದ್ರೆ ಕಣ್ಣು ಗ್ರಹಿಸುವಂಥದ್ದು ರೂಪ ಮಾತ್ರ ನಾಲಿಗೆ ಗ್ರಹಿಸುವಂಥದ್ದು ರಸ ಮಾತ್ರ ಮೂಗು ಗ್ರಹಿಸ್ತಕ್ಕಂಥದ್ದು ವಾಸನೆ ಮಾತ್ರ ತ್ವಕ್ ಅಥವಾ ಚರ್ಮ ಗ್ರಹಿಸ್ತಕ್ಕಂಥದ್ದು ಸ್ಪರ್ಶ ಮಾತ್ರ ಕಿವಿ ಗ್ರಹಿಸ್ತಕ್ಕಂಥದ್ದು ಶಬ್ದ ಮಾತ್ರ ಇವನಿಗೆ ರೂಪವೂ ಇಲ್ಲ ಇವನಿಗೆ ಶಬ್ದವೂ ಇಲ್ಲ ಇವನಿಗೆ ರಸ ಅಂತೂ ಮೊದಲೇ ಇಲ್ಲ ಇವನಿಗೆ ಆಮೇಲೆ ಆ ಸ್ಪರ್ಶವೂ ಇಲ್ಲ ಇವನಿಗೆ ಸುವಾಸನೆ ದುರ್ವಾಸನೆ ಏನೂ ಇಲ್ವೇ ಇಲ್ಲ ಇನ್ ಯಾವ ಇಂದ್ರಿಯದಿಂದಪ್ಪ ಅವನ ಕಣ್ ಹಿಡಿಯೋದು ನೋಡುವುದು ಪಶ್ಯತಿ ಪಶ್ಯತಿ ಆಗೋದೇ ಇಲ್ಲ ಆದ್ರಿಂದ ಮೇಲೆ ಕಡೆಗೆ ಬಿಟ್ಕೊಂಡು ನೋಡ್ತಾ ಇರ್ತಾನಷ್ಟೆ ಹೇಳಿದ್ರೆ ಆತ್ಮನು ಇಂಥವನು ಅಂತ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಂದ್ರಿಯಗಳಿಂದ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ರೆ ಈ ಆತ್ಮನನ್ನ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಇಂದ್ರಿಯಗಳು ಸೋತು ವಾಪಸ್ ಬರ್ತವೆ ಯಥೋ ವಾಚೋ ನಿವರ್ತಂತೆ ಅಪ್ರಾ ಆಪ್ಯಮನಸ ಮಾತು ಮನಸ್ಸುಗಳು ಇವನನ್ನ ಹಿಡಿಯಲು ಹೋಗಿ ಇವನನ್ನ ಗ್ರಹಿಸಲು ಹೋಗಿ ಸೋತು ವಾಪಸ್ ಬಂದವು ಅಂತ ಉಪನಿಷತ್ತುಗಳೇ ಹೇಳ್ತವೆ ಮಾತು ಮನಸ್ಸು ಅಂತಕ್ಕಂಥದ್ದು ಎಲ್ಲಾ ಇಂದ್ರಿಯಗಳಿಗಿಂತ ಸೂಕ್ಷ್ಮವಾದಂತಹ ಇಂದ್ರಿಯಗಳು ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಈ ಎರಡು ಇಂದ್ರಿಯಗಳಿಗೆ ಸೂಕ್ಷ್ಮತಮನಾದಂತಹ ತತ್ವವನ್ನ ಅರಿತುಕೊಳ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ಮೇಲೆ ಇನ್ನು ಬೇರೆ ಇಂದ್ರಿಯಗಳ ಗತಿ ಏನು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಮಗೆ ಅಂತಹ ಆತ್ಮತತ್ವ ಅದು ಕಶ್ಚಿದ್ ಏನಂ ಆಶ್ಚರ್ಯವತ್ ವದತಿ ಇನ್ನೊಬ್ಬ ಹೇಳ್ತಾನೆ ಆಶ್ಚರ್ಯದಿಂದ ಆಶ್ಚರ್ಯವೋ ಎಂಬಂತೆ ಹೇಳ್ತಾನಂತೆ ಆ ಆತ್ಮತತ್ವವನ್ನು ಆಶ್ಚರ್ಯ ಯಾಕಾಗತ್ತೆ ಅಂತ ಹೇಳಿದ್ರೆ ಯಾವ ರೀತಿಯ ಆಶ್ಚರ್ಯ ಅದು ಹೇಗೆ ಆಶ್ಚರ್ಯ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಮ್ಮ ವೇದಾಂತ ಸಂಪ್ರದಾಯದಲ್ಲಿ ಒಂದು ಕತೆ ಇದೆ ಮಹಾಭಾರತದಿಂದ ಆರಿಸ್ಕೊಂಡಂತಹ ಒಂದು ಕತೆ ಕರ್ಣ ನಿಮಗೆಲ್ಲ ಗೊತ್ತೇ ಇದೆ ಕರ್ಣ ಷಷ್ಟ ಪಾಂಡ ಪಾಂಡವ ಆರನೆಯ ಪಾಂಡವ ಕುಂತಿ ಬಂದು ಕರ್ಣನ ಕುಂತಿ ಬಂಧು ಕರ್ಣನಿಗೆ ಹೇಳ್ತಾಳೆ ಇದೀಗ ನಾವು ಮಹಾಭಾರತದ ಯಥಾವತ್ತಾದಂತಹ ನಿರೂಪಣೆಗೆ ಹೋಗೋದು ಬೇಡ ನಮ್ಮ ವೇದಾಂತಿಗಳು ಇದನ್ನು ಬಳಸ್ಕೊಂಡಿತ್ತು ಆದರೆ ನಿಮಗೆ ಉದಾಹರಣೆ ಅಷ್ಟೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಕುಂತಿ ಬಂದು ಆತನ ಮುಂದೆ ಮುಂದೆ ನಿಂತ್ಕೊಳ್ತಾಳೆ ಅವನು ಕೇಳ್ತಾನೆ ಏನಮ್ಮ ಏನಾಗಬೇಕಾಗಿತ್ತು ಅಂತ ಆಗ ಆಕೆ ಹೇಳ್ತಾಳೆ ಕರ್ಣ ನನಗೆ ಕೇವಲ ಐದು ಜನ ಮಕ್ಕಳು ಮಾತ್ರ ಅಲ್ಲ नन आरूं स्टेटमेंट कर्णन रियााक्षन ऐनबू यार यारीबूनबूल सिताने ನಾನೇನಾದರೂ ಅವನ ಮುಂಚೆ ಭೇಟಿ ಆಗಿದ್ದನಾ ನಾನೇನಾದರೂ ಅವನ್ನ ನೋಡಿದ್ನ ನೋಡಿದ್ವಿ ಗಮನಿಸಿ ಈ ವಾಕ್ಯಗಳನ್ನೆಲ್ಲ ನಾನೇನಾದರೂ ಅವನ್ನ ಎಲ್ಲಾದರೂ ಭೇಟಿ ಮಾಡಿದ್ದ ಅವನ ಯಾವ ರೂಪ ಅವನಿಗಿದೆ ಯಾವ ಬಣ್ಣ ಅವನಿಗಿದೆ ಅವನು ಎಲ್ಲಿರ್ತಾನೆ ಇದೆಲ್ಲ ಪ್ರಶ್ನೆ ಅವನ ಮನಸ್ಸಿಗೆ ಬರುತ್ತೆ ಹೊರತು ಶತಾಯಗತಾಯ ನಾನೇ ಅವನು ಅಂತ ಬರೋದಿಲ್ಲ ಅವನ ಅತ್ಯಂತ ವಿಚಿತ್ರವಾದ ಕನಸಿನಲ್ಲೂ ಕೂಡ ಅದು ಬರಲಿಕ್ಕೆ ಸಾಧ್ಯವಿಲ್ಲ ನಂತರ ಅಷ್ಟೆಲ್ಲ ಆತ ಪ್ರಶ್ನೆ ಮಾಡಿದ ಮೇಲೆ ಆಕೆಯನ್ನ ಹೇಳಿಬಿಡು ಯಾರವನು ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ ಅಂತ ಇಟ್ಕೊಳ್ಳೋಣ ಕಾರಣ ನೀನೇ ಆ ಷಷ್ಠ ಪಾಂಡವ ಅಂತ ಹೇಳಿದಾಗ ಆಗ ಅವನ ರಿಯಾಕ್ಷನ್ ಏನು ಯಾವ ರೀತಿಯಲ್ಲಿ ಅವನು ಚೇಂಜ್ ಆಗ್ತಾನೆ ಅವನು ಈಗ ಹೇಳ್ತಾನಿಯೋ ಆರನೆಯ ಪಾಂಡವನನ್ನ ನಾನು ಪಡೆದೆ ಅಂತ ಹೇಳ್ತಾನೋ ಪಡೆಯುವುದಕ್ಕೆ ಅವನು ಎಲ್ಲಿದ್ದ ಹೊರಗಡೆ ಇದರನೆಯ ಪಾಂಡವನನ್ನ ನಾನು ನೋಡಿದೆ ಅಂತ ಹೇಳ್ತಾನಿಯೋ ನೋಡುವುದಕ್ಕೆ ಎಲ್ಲಿದ್ದ ಆರನೆಯ ಪಾಂಡವನನ್ನ ಹಿಂದೆ ನಾನು ಮಾತನಾಡ್ಸಿದ್ದೆ ಅಂತ ಹೇಳ್ತಾನಿಯೋ ಮಾತನಾಡಿಸ್ಲಿಕ್ಕೆ ಇವನು ಹೊರತಾಗಿ ಬೇರೆ ಯಾರಿದ್ದಲ್ಲಿ ಹೀಗೆ ಅವನಿಗೆ ಯಾವಾಗ ಇದಾಗುತ್ತೋ ಆ ಒಂದು ಜ್ಞಾನ ಬರುತ್ತೋ ಇಲ್ಲೇ ತನಕ ಅವನು ತಿಳ್ಕೊಂಡಿದ್ದೇನೋ ನಾನೊಬ್ಬ ಸೂತ ಪುತ್ರ ಒಬ್ಬ ರಥಕಾರನ ಪುತ್ರ ಅಂತ್ಯಜ ಹೀ ಹೇಳಸ್ತಾ ಇದ್ರು ದ್ರೌಪದಿ ಹೀ ಹಳಸದ್ಲು ನನ್ನ ಅರ್ಜುನ ಹೀ ಹಳಸ್ತಾ ಇದ್ದ ಭೀಮ ಹೀ ಹಳಿಸ್ತಾ ಇದ್ದ ಎಲ್ಲರೂ ಕೂಡ ಹೀಳಸುವರೆ ದೈನ್ಯದಿಂದ ದುರ್ಯೋಧನ ನನಗೆ ರಾಜ್ಯವನ್ನು ಕೊಟ್ಟ ಆದರೆ ಇವತ್ತು ನನಗೆ ಗೊತ್ತಾಗಿದೆ ನಾನು ಕ್ಷತ್ರಿಯ ನಾನು ಷಷ್ಠ ಪಾಂಡವ ಆಗ ನೋಡಿ ಅವನ ಇದೇನು ಅಂತ ಇದ್ದಕ್ಕಿದ್ದ ಹಾಗೆ ಅವನಿಗೆ ಕಳೆದು ಹೋದಂತಹ ರಾಜ್ಯ ಸಿಕ್ಕಿದ್ದಂತೆ ಆಯಿತು ಸಿಕ್ಕಿದ್ದಲ್ಲ ಅವನು ಕಳ್ಕೊಂಡೂ ಇಲ್ಲ ಅದು ಸಿಕ್ಕಲೂ ಇಲ್ಲ ಅವನು ಅವನಾಗೇ ಇದ್ದ ಆದರೆ ಹಿಂದಿನಂತೆ ಇರಲಿಲ್ಲ ಅವನು ಹಿಂದೆ ಸೂತ ಅಂತ ತಿಳ್ಕೊಂಡಿದ್ದ ಈಗ ನಾನೊಬ್ಬ ಕ್ಷತ್ರಿಯ ಅಂತ ಹೇಳ್ತಾನೆ ಏಯ್ ನಾನು ಸೂತ ಅಲ್ಲ ಕಣೋ ಕ್ಷತ್ರಿಯ ಕುಂತಿಯ ಮಗ ನೋಡಿ ಗೆದೆಯತ್ಕೊಂಡು ಓಡಾಡ್ತಾನೆ ಇದೆ ಆತ್ಮತತ್ವದ ಅರಿವಿನ ಒಂದು ಫಲ ಅಂದ್ರೆ ಇದೆ ಫಲ ಅಂದ್ರೆ ಇದು ಅವನ್ ಯಾವತ್ತೂ ಕೂಡ ಸೂತ ಆಗಿರ್ಲಿಲ್ಲ ಆದ್ರೆ ತಿಳ್ಕೊಂಡಿದ್ದ ಆತ ತಾನು ಸೂತ ಅಂತ ಈಗ ಸತ್ಯ ಹೊರಗೆ ಬಂತು ಗೊತ್ತಾಯ್ತು ಆ ಸತ್ಯ ಅವನ ಜೀವನದ ಮೇಲೆ ಕೆಲಸ ಮಾಡಿತು ಇದು ಈ ಆತ್ಮತತ್ವ ತತ್ವದ ಅರಿವಿನ ಒಂದು ಫಲ ಹೀಗೆ ಈ ಆಶ್ಚರ್ಯ ಆಶ್ಚರ್ಯ ಉಂಟಾಗುತ್ತೆ ಯಾವಾಗ ನಾನು ಹುಡುಕುತ್ತಿರುವಂತಹ ವಸ್ತು ಇದೇ ಅಂತ ಯಾವಾಗ ಗೊತ್ತಾಗ್ಬಿಡುತ್ತೋ ನಾನು ನೋಡಲು ಪ್ರಯತ್ನ ಪಡ್ತಿರ್ತಕ್ಕಂತಹ ವಸ್ತು ಇದೇ ಅಂತ ಗೊತ್ತಾಗುತ್ತೋ ನಾನು ಯಾವುದರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ನೋ ಆ ವಸ್ತು ಹೊರಗಡೆಯಲ್ಲೂ ಇಲ್ಲ ಶಬ್ದದಲ್ಲಿ ಇದೇ ಅಂತ ಗೊತ್ತಾಗುತ್ತೋ ಹಾಗೆ ನಾನು ಕೇಳ್ತಾ ಇದ್ನಲ್ಲ ನನ್ನ ಗುರುಗಳಿಂದ ಅದ್ಯಾವುದೋ ಹೊರಗಡೆ ಇರ್ತಕ್ಕಂತಹ ವಸ್ತು ಅಲ್ಲ ಇದೇ ಅಂತ ಗೊತ್ತಾಗುತ್ತೋ ಆಗ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ ಆ ಬುದ್ಧನ ಜೀವನದಲ್ಲೂ ಕೂಡ ಹಾಗೆ ಬರುತ್ತೆ ಆ ಬ್ರಹ್ಮಜ್ಞಾನಿಗಳಿಗೆ ಮೊಟ್ಟ ಮೊದಲನೆಯದಾಗಿ ಒಂದು ಜ್ಞಾನ ಆಗುತ್ತಲ್ಲ ಹಾಗೆ ಹೇಳ್ತಾರೆ ಸದ್ಯೋ ಜಾತರು ಅಂತ ಅವರಿಗೆ ಆಗ ಹುಟ್ಟಿದ ಮಗುವಿ ತರ ಮಗುವಿನ ರೀತಿಯಲ್ಲಿ ಅವರು ಇರ್ತಾರಂತೆ ಎಲ್ಲವೂ ಆಶ್ಚರ್ಯವಾಗಿ ಕಾಣುತ್ತವ್ರಿಗೆ ಅದೇ ಪ್ರಪಂಚ ಅಂದರೆ ನಮ್ಗಳಿಗೆ ಅವರಿಗೆ ಅಲ್ಲಿ ಪರಿವರ್ತನೆ ಆಗ್ಬಿಟ್ಟಿದೆ ನೋಡುವಂತಹ ಆಯಾಮ ಡೈಮೆನ್ಷನ್ ಚೇಂಜ್ ಆಗ್ಬಿಟ್ಟಿದೆ ನಾವು ತಿಳ್ಕೊಂಡಿದ್ವಿ ನಮ್ದು ರೀತಿಯಲ್ಲೇ ನೋಡ್ತಾ ಇದ್ದಾರೆ ಅಂತ ಆದ್ರೆ ಅವರ ರೀತಿಯೇ ಬೇರೆ ಆಗ್ಬಿಟ್ಟು ನೋಡ್ತಾ ಇರ್ತಾರಷ್ಟೇ ನಮ್ಮ ರೀತಿಯಲ್ಲಿ ಕಣ್ಣು ಬಿಳಿ ಬಿಳಿ ಅಂತ ಇರುತ್ತೆ ನೋಡುವಂತಹ ಕ್ರಿಯೆಯು ನಮಗ್ ಕಾಣುತ್ತೆ ಆದ್ರೆ ಅವರು ನೋಡುವಂತಹ ಆಯಾಮ ದೃಷ್ಟಿ ಬೇರೆ ಎಲ್ಲವನ್ನೂ ಕೂಡ ಹೊಸ ಹೊಸತಾಗಿ ನೋಡ್ತಾರೆ ಇಡೀ ಜಗತ್ತೇ ಕ್ಷಣ ಕ್ಷಣಕ್ಕೂ ಹೊಸದಾಗಿ ಇರುವಂತೆ ಅವರಿಗೆ ಭಾಸವಾಗುತ್ತೆ ಯಾಕೆಂದ್ರೆ ನೂತನ ನವನೂತನ ಪುರಾಣ ಪುರ ಅಭಿನವ ಹಳೆಯದಾದ್ರೂ ಹೊಸದಾಗಿರುವಂತಹ ಭಗವಂತನೇ ಎಲ್ಲೆಲ್ಲೂ ನೋಡುತ್ತಿರುವುದರಿಂದ ಅವರಿಗೆ ಎಲ್ಲವೂ ಕೂಡ ಆಶ್ಚರ್ಯವಾಗಿ ಕಾಣುತ್ತದೆ ಆ ಆತ್ಮತತ್ವ ಅಂತಕ್ಕದ್ದು ಅಷ್ಟು ಆಶ್ಚರ್ಯ ಜನಕವಾದ್ದು ಅದಕ್ಕೆ ಇಲ್ಲಿ ಕೃಷ್ಣ ಈ ಆತ್ಮದ ಸ್ತುತಿಯನ್ನ ಈ ಮಂತ್ರದಲ್ಲಿ ಮಾಡ್ತಾ ಇದ್ದಾನೆ ಅದರ ಸ್ತುತಿ ಏನಪ್ಪಾ ಒಬ್ಬನು ಈ ಆತ್ಮನನ್ನ ಆಶ್ಚರ್ಯವೆಂಬಂತೆ ನೋಡುತ್ತಾನೆ ಇನ್ನೊಬ್ಬನು ಈ ಆತ್ಮನನ್ನ ಆಶ್ಚರ್ಯವೆಂಬಂತೆ ಹೇಳುತ್ತಾನೆ ಇನ್ನೊಬ್ಬರಿಗೆ ಮತ್ತೊಬ್ಬ ಈ ಆತ್ಮನನ್ನ ಆಶ್ಚರ್ಯವೋ ಎಂಬಂತೆ ಕೇಳುತ್ತಾನೆ ಆದರೆ ಇಷ್ಟಾದರೂ ಕೂಡ ಇವನನ್ನು ಯಾರೂ ಕೂಡ ಅರಿಯುವುದಕ್ಕೆ ಆಗುವುದಿಲ್ಲ ಅರಿಯುವುದಕ್ಕೆ ಅಂದ್ರೆ ವಿಷಯ ವಸ್ತುವಿನಂತೆ ಅರಿಯುವುದಕ್ಕೆ ಆಗುವುದಿಲ್ಲ ಅಂತ ಮಾಡ್ಕೋಬೇಕು ಈ ಬಾಟ್ಲನ್ನ ಅರ್ಥ ಹಾಗೆ ಇದನ್ನು ಅರ್ಥ ಅಥವಾ ಈ ಚೇರನ್ನು ಅರ್ಥ ಹಾಗೆ ಅಥವಾ ಅರ್ಥ ಹಾಗೆ ಅರಿಯಲಿಕ್ಕೆ ಆಗುವುದಿಲ್ಲ ಅಂತಹ ತತ್ವ ಈ ಆತ್ಮ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಪುನಃ ಅವನು ಹೇಳ್ತಾನೆ ಇಷ್ಟಾದ್ರೂ ಕೂಡ ಅವನು ಹೇಳ್ತಾನೆ ದೇಹಿ ನಿತ್ಯಮೋಯಂ ದೇಹೇ ಸರ್ವಸ್ವ ಭಾರತ ತಸ್ಮಾತ್ ಸರ್ವಾಣಿ ಭೂತಾನ್ ನತ್ವಂ ಶೋಚಿತು ಅರ್ಹಸಿ ದೇಹಿ ಅಂತ ಹೇಳಿದ್ರೆ ಜೀವಿ ಜೀವ ನಿತ್ಯಂ ಆತ ನಿತ್ಯನು ಎಂದೆಂದಿಗೂ ಇರ್ತಕ್ಕಂಥ ನೋಡಿ ಪುನಃ ಹೇಳ್ತಾ ಇದ್ದಾನೆ ಯಾಕೆಂದರೆ ಆಶ್ಚರ್ಯಕರವಾದಂತಹ ಒಂದು ತತ್ವ ಆದ್ರಿಂದ ಎಷ್ಟು ಬಾರಿ ಹೇಳಿದ್ರು ಕೂಡ ಅವನ ಮನಸ್ಸಲ್ಲಿ ಪುನಃ ಪುನಃ ಪುನಃ ಪುನಃ ಆತ ಬಡಿತಾ ಇರಬೇಕಾಗತ್ತೆ ಮನಸ್ಸನ್ನ ಇಲ್ಲದೆ ಹೋದರೆ ಆ ಸೂಕ್ಷ್ಮವಾದಂತಹ ಒಂದು ತತ್ವಕ್ಕೆ ಅಂಟುಕೊಳ್ಳುವುದಿಲ್ಲ ಎಲ್ಲಿಯ ತನಕ ಈ ಟೀಚಿಂಗ್ನಲ್ಲಿ ಅಥವಾ ಉಪದೇಶದಲ್ಲಿ ಮನಸ್ಸು ನಿಲ್ಲುವುದಿಲ್ಲವೋ ಅಲ್ಲಿಯ ತನಕ ಯಾವ ಉಪಯೋಗವೂ ಇಲ್ಲ ಉಪದೇಶ ಮಾಡಿ ಯಾವ ಉಪಯೋಗವೂ ಇಲ್ಲ ಉಪದೇಶ ಮಾಡದು ಸುಮ್ಮನೆ ನಾವು ಗಾಳಿಗೆ ತೂರಿ ಬಿಟ್ಟಂತೆ ಆಯ್ತು ಆ ಉಪದೇಶ ನಿಂತ್ಕೋಬೇಕಾದ್ರೆ ಮನಸ್ಸಿನಲ್ಲಿ ನಿಂತ್ಕೋಬೇಕಾದ್ರೆ ಗುರುವಾದವು ಮತ್ತೆ ಮತ್ತೆ ಹೇಳ್ತಾನೆ ಶಿಷ್ಯನಾದವು ಮತ್ತೆ ಮತ್ತೆ ಕೇಳಬೇಕು ಯಾಕೆ ಯಾವ ಸಮಯದಲ್ಲಿ ನೋಡಿ ಕೇಳುವಾಗ್ಲು ಮತ್ತು ಹೇಳುವಾಗ್ಲೂ ಎಷ್ಟೊಂದು ಅಡಚಣೆಗಳಿರ್ತದೆ ಮನಸ್ಸು ಎಲ್ಲೋ ಹಾರ್ ಹೋಗಿರ್ಬೋದು ಕೇಳುವನ ಮನಸ್ಸು ಪಿಕ್ನಿಕ್ ಹೋಗಿರ್ಬೋದು ಎಷ್ಟೇ ಶ್ರದ್ಧೆ ಇರಲಿ ಗುರುವಿನ ಮೇಲೆ ಎಷ್ಟೇ ಶ್ರದ್ಧೆ ಇರಲಿ ಪಾಪ ಮನಸ್ಸು ಮನಸ್ಸು ಮನಸ್ಸಂತಕ್ಕಂಥದ್ದು ಮನಸ್ಸು ಅದರ ಕೆಲಸವೇ ಏನೋ ಹಾರ್ ಹೋಗ್ತಾ ಇರೋದೇ ಕೆಲಸ ಈ ರಣಹತ್ತು ಯಾವ ರೀತಿಯಲ್ಲಿ ಗುರು ಮಹಾರಾಜರು ಶ್ರೀರಾಮಕೃಷ್ಣ ಹೇಳಿದಾಗೆ ಮೇಲ್ಗಡೆಯಿಂದ ಅದನ್ನು ನೋಡುವುದೇನು ಕೆಳಗಡೆ ಇಲ್ಲಿ ಕೊಳೆತು ನಾರುವ ಶವನೇ ನೋಡುವಂತೆ ಈ ಮನಸ್ಸು ಅಂತಕ್ಕಂಥದ್ದು ಯಾವಾಗಲೂ ವಿಷಯವಸ್ತುಗಳ ಮೇಲೇ ಇರೋ ಅಭ್ಯಾಸ ಆಗುತ್ತೆ ಹೀಗಾಗಿ ಹೋಗುತ್ತೆ ಪಾಪ ಆಗ ಆ ಒಂದು ಅವಧಿಯಲ್ಲಿ ಮನಸ್ಸು ಹಾರೋಗಿತ್ತಲ್ಲ ಆ ಅವಧಿಯಲ್ಲಿ ಈ ಗುರುವಾದವನೇನು ಹೇಳಿರ್ತಾನೋ ಕಿವಿಯೊಳಗೆ ಹೋಗಿರುತ್ತೆ ವಾಪಸ್ ಬರುತ್ತೆ ಹೋಗಿ ರಿಸೀವರ್ ಇಲ್ಲ ಅಲ್ವಾ ಬರೀ ಮಾತ್ರ ರಿಸೀವರ್ ಇಲ್ದಿದ್ದಾಗ ಏನಕ್ಕಾಗುತ್ತೆ ವೇಸ್ಟ್ ಆಗಿ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಗುರು ಏನ್ಮಾಡ್ತಾನೆ ಪುನಃ ಇನ್ನೊಮ್ಮೆ ಹೇಳ್ತಾನೆ ಇನ್ನೊಮ್ಮೆ ಹೇಳೋ ಇದು ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ಇವನು ಕೇಳಿದರೂ ಕೂಡ ಆ ವಿಷಯವನ್ನು ಕೇಳಿದರೂ ಕೂಡ ಗಹನವಾದ ವಿಷಯ ಇರೋದ್ರಿಂದ ಏನೋ ಒಂಥರ ಅರ್ಥವಾದಂತೆ ಇರುತ್ತೆ ಅರ್ಥವಾದಂತೆ ಇರುತ್ತೆ ಹಾಗೇನ್ಮಾಡ್ತಾನೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ ಈ ರೀತಿಯಲ್ಲಿ ಹೇಳಿದಾಗ ಅವನಿಗೆ ತಟ್ಟಾಗೆ ಆಗುತ್ತೆ ಯಾಕಂದ್ರೆ ಈ ಆಯಾಮದಿಂದ ಆಲೋಚನೆ ಮಾಡಿ ಮಾಡಿ ಆ ಮನಸ್ಸಿಗೆ ಅಭ್ಯಾಸ ಆಗಿರುತ್ತೆ ಆದ್ದರಿಂದ ಈ ಭಾಷೆಯಲ್ಲಿ ಈ ರೀತಿಯಲ್ಲಿ ಹೇಳಿದಾಗ ಹ ಸರಿಯಾಗಿ ಹೇಳದ್ರಿ ಅಂತ ಅರ್ಥ ಹೇಳಿದ್ದಜ್ಞೆ ಇಲ್ಲಿಯೇ ತನಕ ಹೇಳ್ತಾ ಇದ್ದಿದ್ದೇನೆ ಆದ್ರೆ ಈಗ ಮಾತ್ರ ಯಾಕೆ ಹೇಳ್ದ ಅರ್ಥ ಆಯ್ತು ಅಂದರೆ ಯಾಕೆ ಹೇಳ್ದ ಅಂದರೆ ಈಗ ಹೇಳಿರುವಂತಹ ಧಾಟಿ ಇವನ ಬುದ್ಧಿಗೆ ಕರಗತವಾಯಿತು ಬುದ್ಧಿ ಅರಿಗಿಸಿಕೊಡ್ತು ಆದ್ದರಿಂದ ಪದೇ ಪದೇ ಅದೇ ವಿಷಯವನ್ನ ಅದೇ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ನಿತ್ಯವಾದಂತಹ ಈ ಆತ್ಮ ಅವಲ್ಲದೆ ಇರಲ್ಪಡತಕ್ಕಂಥ ಯಾರೂ ಕೂಡ ಇದನ್ನು ಕೊಲ್ಲಿಕೆ ಸಾಧ್ಯವಿಲ್ಲ ಅಯಂ ದೇಹೇ ಸರ್ವಸ್ಯ ಭಾರತ ಎಲ್ಲಾ ದೇಹದಲ್ಲೂ ಇರತಕ್ಕಂತಹ ಈ ಆತ್ಮಕ್ಕೆ ಇದೇ ಗುಣ ಯಾವುದು ಶರೀರ ನಾಶವಾದರೂ ಇದು ಯಾವಾಗಲೂ ನಿತ್ಯವಾಗಿ ಹಾಗೆ ಇರ್ತದೆ ತಸ್ಮತ್ ಆದ್ದರಿಂದ ಸರ್ವಾಣಿ ಭೂತಾನಿ ಎಲ್ಲ ಸೃಷ್ಟ ಪದಾರ್ಥಗಳನ್ನು ಎಲ್ಲ ಜೀವಿಗಳನ್ನು ಕುರಿತು ನತ್ವಂ ಶೋಚಿತು ಅರ್ಹಿಸಿ ನೀನು ಶೋಕಪಡಲು ತಕ್ಕನಲ್ಲ ನೀನು ಶೋಕಪಡಬೇಕಾಗಿಲ್ಲ ಪಡಬೇಕಾಗಿಲ್ಲ ಪುನಃ ಇಷ್ಟು ಈಗ ಸಾಂಖ್ಯ ಬುದ್ಧಿಯನ್ನು ಹೇಳ್ದ ಏನೋ ಜ್ಞಾನ ಬುದ್ಧಿಯನ್ನು ಅರ್ಜುನನಿಗೆ ಉಪದೇಶ ಮಾಡ್ದ ಈಗ ಯೋಗ ಬುದ್ಧಿಯನ್ನು ನಿಧಾನಕ್ಕೆ ತರ್ತಾ ಯೋಗ ಬುದ್ಧಿ ಅಂದರೆ ಕರ್ಮ ಕರ್ಮಯೋಗ ಮಾಡ್ತಕ್ಕಂತಹ ಬುದ್ಧಿ ಈ ಕರ್ಮದಲ್ಲಿ ರುಚಿ ಹತ್ತಬೇಕಾದ್ರೆ ಕರ್ಮದಿಂದ ಬರ್ತಕ್ಕಂತಹ ಫಲವನ್ನು ಅಥವಾ ಕರ್ಮ ಮಾಡದೇ ಇರದ ಇದ್ದಾಗ ಆಗುವಂತಹ ದುಷ್ಫಲವನ್ನು ಹೇಳುವುದು ಸಾಮಾನ್ಯವಾಗಿ ಒಂದು ಪದ್ಧತಿ ಒಂದು ಮಗುಗೆ ನಾವು ಹೇಳ್ತೀವಿ ಮಗು ನೀನು ಶಾಲೆಗೆ ಹೋಗಬೇಕು ಶಾಲೆಗೆ ಹೋದ್ರೆ ಏನಾಗ್ತೀಯ ಜಾಣ ಶಾಲೆಗೆ ಹೋಗದೇ ಇದ್ರೆ ಪೂರ್ಣಾತ್ಯ ಹೀಗೆ ಹೇಳ್ತೇವೆ ಒಂದು ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಸತ್ಫಲ ಅದೇ ಕೆಲಸವನ್ನು ಮಾಡದೆ ಹೋದರೆ ಅದು ನಿನಗೆ ಕೇಡನ್ನು ಉಂಟು ಮಾಡುತ್ತೆ ಹೀಗೆ ಯಾವ ರೀತಿಯಲ್ಲಿ ಮಗುಗೆ ಹೇಳ್ತೇವೆಯೋ ಹಾಗೆ ಇಲ್ಲಿ ಈ ಅರ್ಜುನಿ ಕೃಷ್ಣ ಇನ್ನೊಂದು ರೀತಿಯಲ್ಲಿ ಧರ್ಮದ ಬ ಕುರಿತು ಕೀರ್ತಿಯ ಕುರಿತು ಉಪದೇಶವನ್ನು ಮಾಡ್ತಾ ಇದ್ದಾನೆ ಸ್ವಧರ್ಮಿ ಚಾವೇಕ್ಷ್ಯ ನ ವಿಕಂಪಿತು ಅರ್ಹಿಸಿ ಧರ್ಮ್ಯಾಧಿ ಯುದ್ಧ ಕ್ಷತ್ರಿಯಸ್ಯೆ ಸ್ವಧರ್ಮ ಅಪಿಚ ಚವೇಕ್ಷ್ಯ ನಿನ್ನ ನಿನ್ನ ಧರ್ಮವನ್ನು ಅಥವಾ ತನ್ನ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ತನ್ನ ಹುಟ್ಟಿದಾಗದಿಂದ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತನ್ನ ಒಂದು ಸಾಮಾಜಿಕ ಹಿನ್ನೆಲೆಯ ಅನುಗುಣವಾಗಿ ಯಾವ ಯಾವ ಕರ್ತವ್ಯ ಕರ್ಮಗಳು ನನಗೆ ವಿಹಿತವಾಗಿದೆಯೋ ಬಂದಿದೆಯೋ ಪರಂಪರೆಯಿಂದ ಅದನ್ನ ನಾನು ಮಾಡಲೇಬೇಕು ಮಾಡದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನ ನೋಡಿ ಆದರೂ ಚ ಅವೇಕ್ಷ ನ ವಿಕಂಪಿತು ಮರಸಿ ಈ ವಿಷಯದಲ್ಲಿ ನೀನು ಯಾವುದೇ ಸಂಶಯವನ್ನು ಮಾಡಲಿಕ್ಕೆ ತರನಲ್ಲ ಅಥವಾ ಈ ವಿಷಯದಲ್ಲಿ ಯಾವುದೇ ಭಯವನ್ನ ಆತಂಕವನ್ನ ಇಟ್ಕೊಳ್ಬೇಡ ಮನಸ್ಸಲ್ಲಿ ಯಾವುದೇ ರೀತಿಯ ದ್ವಂದ್ವವನ್ನು ಇಟ್ಕೊಬೇಡ ಬೇಡಬೇಡ ಮಾಡಬೇಕೋ ಮಾಡಬಾರ್ದು ಮಾಡಬೇಕೋ ಮಾಡಬಾರ್ದು ಮಾಡಲೇಬೇಕು ಮಾಡಲೇಬೇಕು ಇದು ನನ್ನ ಸ್ವಧರ್ಮವೋ ಮಾಡಲೇಬೇಕು ಅಷ್ಟೆ ಅದನ್ನು ತಿಳ್ಕೋ ಯಾಕೆ ಹೇಳ್ತಾನೆ ಹೀ ಧರ್ಮ್ಯಾಧಿ ಅನ್ನುವಲ್ಲಿ ಧರ್ಮ್ಯಾತ್ ಹಿ ಹೀ ಅಂದರೆ ಏಕೆಂದರೆ ಕಾರಣವನ್ನು ಹೇಳ್ತಾ ಇದ್ದಾನೀಗ ನಾನು ಏಕೆ ಈಗ ಹೇಳಿದೆ ಅಂದರೆ ಸ್ವಧರ್ಮವನ್ನು ಯಾಕೆ ಮಾಡಬೇಕು ಅದರ ಕಾರಣವನ್ನು ಹೇಳ್ತೇನೆ ಕೇಳಿ ಧರ್ಮ ಅದು ಧರ್ಮ ಸಂಬಂಧಿಯಿಂದ ಯಾವುದು ಧರ್ಮದಿಂದ ಕೂಡಿದೆಯೋ ಅಂತಹ ಯುದ್ಧಾದ ಯುದ್ಧದಿಂದ ಅಧರ್ಮದಿಂದ ಕೂಡಿದಂತಹ ಯುದ್ಧವಲ್ಲ ಧರ್ಮದಿಂದ ಕೂಡಿದಂತಹ ಯುದ್ಧ ಯುದ್ಧಾದ ಅನ್ಯತ್ ಶ್ರೇಯ ಇನ್ನೊಂದು ಒಳ್ಳೆಯದ್ದು ಅಥವಾ ನಿನಗೆ ಅಭ್ಯುದಯವನ್ನು ಕೊಡ್ತಕ್ಕಂಥದ್ದು ಸ್ವರ್ಗವನ್ನ ಕೊಡ್ತಕ್ಕಂಥದ್ದು ಕ್ಷತ್ರಿಯಸ್ಯ ಕ್ಷತ್ರಿಯನಾದವನಿಗೆ ನ ವಿದ್ಯದೆ ಇನ್ನೊಂದು ಎಲ್ಲುವೆ ಇಲ್ಲ ನೀನಾಗ ನೀನೇ ಕಾಲು ಕೆರಕೊಂಡು ಜಗಳಕ್ಕೆ ಹೋಗಿದ್ದಿದ್ರೆ ಆಗ ಬರ್ತಿತ್ತು ಅದು ಸರಿಯೋ ತಪ್ಪೋ ಅನ್ನೋ ಪ್ರಶ್ನೆ ಆಗೋಗ ಬರ್ತಿತ್ತು ಅಥವಾ ನಿನ್ನ ಲಾಲಸೆಯಿಂದ ನಿನ್ನ ಕಾಮದಿಂದ ನಿನ್ನ ಕ್ರೋಧದಿಂದ ನೀನೇನಾದರೂ ಯುದ್ಧಕ್ಕೆ ಹೋಗಿದ್ದಿದ್ರೆ ಆಗ ಪ್ರಶ್ನೆ ಬರ್ತಿತ್ತು ತಪ್ಪೋ ಸರಿಯೋ ಅಂತ ಆದರೆ ಇದು ಅದನ್ನೆಲ್ಲ ನಿಷ್ಕರ್ಷೆ ಮಾಡಿ ಕೇವಲ ಧರ್ಮ ಕಾರಣಕ್ಕೋಸ್ಕರ ಮಾತ್ರ ಧರ್ಮ ಸಂರಕ್ಷಣೆಗೋಸ್ಕರ ಮಾತ್ರ ಈ ಯುದ್ಧ ಬಂದಿದೆ ಕ್ಷತ್ರಿಯನಾದವನ ಮೊಟ್ಟ ಕರ್ತವ್ಯ ಏನು ಸಮಾಜದಲ್ಲಿ ಧರ್ಮವನ್ನು ಕಾಪಾಡಿಕೊಂಡು ಇರ್ತಕ್ಕಂತಹ ಕರ್ತವ್ಯ ಅದಕ್ಕೋಸ್ಕರ ಅವನು ಯಾವ ಒಂದು ಇದನ್ನು ಕೂಡ ಮಾಡಬಹುದು ಸಾಮ ದಾನೂ ಕೂಡ ಸಕ್ಸಸ್ ಆಗದೆ ಹೋದ್ರೆ ಯಶಸ್ವಿ ಸಿಗದೆ ಹೋದ್ರೆ ಕೊನೆಯಲ್ಲಿ ಯಾವುದು ದಂಡ ಅದಕ್ಕೆ ಯಾಜ್ಞವಲ್ಕರು ಹೇಳುದು ದಂಡ ದಶಗುಣ ಭವೇದ ಆ ದಂಡ ಅಂತಕ್ಕಂಥದ್ದು ರಾಜನಿಗೆ ಅತ್ಯುತ್ತಮವಾದಂತಹ ಒಂದು ಉಪಾಯ ಅಂತೆ ಶಾಂತಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಅದನ್ನೇ ಶ್ರೀರಾಮಕೃಷ್ಣರು ತುಂಬ ತಮಾಷೆಯಾಗಿ ಹೇಳು ಹೇಳಿದರು ಹಾಲ್ದಾರ್ ಪುಕ್ಕುರ ಅಂತ ಕಾಮಾರ ಪುಕುರದಲ್ಲಿ ಒಂದು ಕೊಳ ಇದೆ ಆ ಕೊಳದ ಮೇಲೆ ದಿವಸ ಯಾರೋ ಒಬ್ರು ಬರೋದು ಗಲೀಜು ಮಾಡಿಬಿಟ್ಟು ಹೊರಟು ಹೋಗ್ತು ಎಷ್ಟೋ ಒಳ್ಳೆಯವರು ತಿಳಿ ಹೇಳಿದ್ರು ನೋಡ್ರಪ್ಪ ನೀವು ಬೇರೆ ಕಡೆ ಹೋಗಿ ಇಲ್ಲೆಲ್ಲ ಗಲೀಜು ಮಾಡಬೇಡಿ ಅಂತ ಎಷ್ಟು ಹೇಳಿದರೂ ಕೂಡ ಆ ಒಂದು ಸಾಮಾನ್ಯವಾದ ಬುದ್ಧಿಗೆ ಅದು ಹೋಗಲಿಲ್ಲ ಕೊನೆಗೆ ಒಬ್ರು ಸರ್ಕಾರದಿಂದ ಒಂದು ಆರ್ಡರ್ ತೆಗೆದುಕೊಂಡು ಬಂದು ಇಲ್ಲಿ ಹಾಕಿದರು ಈ ಏರಿಯಾ ಮೇಲೆ ಯಾರು ಗಲೀಜನ್ನು ಮಾಡ್ತಾರೆಯೋ ಅವರಿಗೆ ಸರ್ಕಾರದ ವತಿಯಿಂದ ಉಗ್ರ ದಂಡನೆ ನೀಡಲಾಗುವುದು ಯಾವಾಗ ಸರ್ಕಾರದಿಂದ ಈ ನೋಟಿಸ್ ಬಂತೋ ಮಾರನೇ ದಿಸ ಅಲ್ಲಿ ಒಬ್ಬ ಬಂದಿದ್ರೆ ಕೇಳಿ ಇದೇ ಈ ದಂಡ ಅಂತಕ್ಕಂಥದ್ದು ಅಷ್ಟು ಪವರ್ಫುಲ್ ಇದೆ ಸಾಮಾನ್ಯವಾದಂತಹ ಸಾತ್ವಿಕ ಅಥವಾ ಈ ರಾಜಸಿಕ ಮಟ್ಟದ ಈ ವ್ಯಕ್ತಿಗಳಿಗೆ ದಂಡ ಬೇಕಾಗಿಲ್ಲ ಈ ಕೋಣದ ರೀತಿಯಲ್ಲಿ ಇರ್ತವಲ್ಲ ಅಥವಾ ಮಹಾ ತಾಮಸದಲ್ಲಿ ಇರ್ತಕ್ಕಂಥವರಿಗೆ ದಂಡವೇ ಬೇಕಾಗುತ್ತೆ ನಾವು ನೋಡಿದ್ವಿ ಎಷ್ಟೊಂದು ಪ್ರಯತ್ನವನ್ನ ಯಾರ್ಯಾರು ಎಂತೆಂತಹ ಋಷಿಗಳು ಮಾಡಿದ್ರು ಕೃಷ್ಣ ಸ್ವಯಂ ತಾನೇ ಹೋಗಿ ಸಂಧಾನಕ್ಕೆ ಪ್ರಯತ್ನ ಪಟ್ಟ ಹೇಗಾದ್ರೂ ಮಾಡಿ ಒಳ್ಳೆ ರೀತಿಯಿಂದ ಇದನ್ನ ಇಲ್ಲೇ ಇತ್ಯರ್ಥ ಮಾಡಿಬಿಡೋಣ ಅಂತ ಆದರೆ ಆಯ್ತಾ ಆಗಲಿಲ್ಲ ಕೊನೆಯ ಒಂದು ಉಪಾಯವಾಗಿ ಈ ದಂಡವನ್ನು ಈ ಯುದ್ಧವನ್ನು ನಾವು ಆಶ್ರಯಿಸಿದ್ದೇವೆ ಆದ್ದರಿಂದ ಇಷ್ಟೆಲ್ಲ ನಿಷ್ಕರ್ಷ ಮಾಡಿದ ಮೇಲೆ ಇದು ಧರ್ಮದಿಂದ ಕೂಡಿದಂತಹ ಯುದ್ಧ ಅಂತ ಎಲ್ಲ ಧಾರ್ಮಿಕರಿಂದ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಇದು ಹಿಂಸೆಗೂ ಕಾರಣವಲ್ಲ ಮತ್ತೆ ನಿನ್ನ ಕರ್ತವ್ಯ ಇದು ಕ್ಷತ್ರಿಯನಾದ್ಮೇಲೆ ನಾನು ಇನ್ಯಾರಿಗಾದರೂ ಬ್ರಾಹ್ಮಣನಿಗೆ ಹೇಳಿದ್ರೆ ಹಾಗೂ ಹೇಳಿದ್ರ ಅಯ್ಯೋ ಇಲ್ಲ ಸರಿ ಅಂತ ನಾನೇ ಹೇಳ್ತಿದ್ದೆ ಹೊರಟೋಗ ಹೋಗು ಕಾಡಿಗೆ ತಪಸ್ಸ ಮಾಡಿ ಯಾಕೆ ನಿಂದಲ್ಲ ಅದು ಕರ್ತವ್ಯ ಅಲ್ಲ ನಿನ್ನ ಧರ್ಮ ಅಲ್ಲ ಗುಣ ಅಲ್ಲ ನಿನ್ನ ಗುಣ ಏನು ಸಾತ್ವಿಕ ವೃತ್ತಿಯನ್ನು ಧರ್ಮವನ್ನು ಮಾಡ್ತು ಆದರೆ ನೀನು ನಿನಗಿದೇ ಧರ್ಮ ಯುದ್ಧ ಮಾಡುವುದೇ ಧರ್ಮ ಶತ್ರು ಹನನವೇ ಧರ್ಮ ಆದ್ದರಿಂದ ಇಂತಹ ಸುಲಭವಾಗಿ ಬಂದಿರತಕ್ಕಂತಹ ಆ ಧರ್ಮವನ್ನು ನೀನು ಬಿಡಬೇಡ ಇಷ್ಟು ಸುಲಭವಾಗಿ ಬಿಡಬೇಡ ಆದ್ದರಿಂದ ಮಾಡಲೇಬೇಕು ನೀನು ಅಂಥೇಳಿ ಅವನ್ನ ಪ್ರೋತ್ಸಾಹಿಸ್ತಾ ಇದ್ದಾನೆ ಪುನಃ ಹೇಳ್ತಾನೆ ಅವನು ಈ ಒಂದು ಶಾಸ್ತ್ರದ ಸಮ್ಮತಿಯನ್ನು ತೆಗೆದುಕೊಂಡು ಪುನಃ ಹೇಳ್ತಾನೆ ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಪಾವೃತ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ ಯದೃಚ್ಛಯ ಕಷ್ಟ ಯಾವಾಗಲೂ ಒಮ್ಮೆ ಬರ್ತಕ್ಕಂತಹ ಇಂತಹ ಧರ್ಮಯುತವಾದಂತಹ ಈ ಯುದ್ಧ ಅಂತಕ್ಕಂಥದ್ದು ಎದೃಚ್ಛಯ ತನ್ನಿಂತಾನೇ ಬಂದುಬಿಟ್ಟಿದೆ ನೀನು ಕೇಳದೆಯೇ ಬಂದುಬಿಟ್ಟಿದೆ ಇಲ್ಲಿ ಬಂದು ನಿಂತುಕೊಂಡಿದೆ ಈಗ ಇನ್ನೇನು ಶುರುವಾಗಲಿದೆ ಅಂತಹ ಉಪಪನ್ನಂ ಯುದ್ಧವಾದ ಅಂತಹ ಆ ಸಿಕ್ಕಿರುವಂತಹ ಸ್ವರ್ಗದ್ವಾರಂ ಅಪಾವೃತಂ ತೆರೆದಂತಹ ಸ್ವರ್ಗದ್ವಾರದಂತಿದೆ ಇದು ಯುದ್ಧದಲ್ಲಿ ಮಡಿದರೆ ಸ್ವರ್ಗವೇ ಒಂದಾನೊಂದು ಸ್ಮೃತಿಯಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿಯೋ ಪರಾಶರ ಸ್ಮೃತಿಯೋ ಯಾವುದೋ ಒಂದು ಸ್ಮೃತಿಯಲ್ಲಿ ಒಂದು ಕಡೆ ಬರುತ್ತೆ ನನಗೆ ಆ ನೆನಪಿಲ್ಲ ಆ ಸ್ಮೃತಿಯ ತಾತ್ಪರ್ಯ ಏನು ಅಂದರೆ ಇಬ್ಬರಿಗೆ ಇಬ್ಬರಿಗೆ ಬ್ರಹ್ಮಲೋಕ ಅನ್ನೋದು ಯಾವಾಗಲೂ ತೆರೆದೇ ಇರುತ್ತೆ ಅಂತ ಒಂದು ಯುದ್ಧದಲ್ಲಿ ಮಡಿದಂತಾ ವೀರ ಕ್ಷತ್ರಿಯನಿಗೆ ಇನ್ನೊಂದು ಸಂಸಾರ ಯುದ್ಧದಲ್ಲಿ ಗೆದ್ದಂತಹ ಸನ್ಯಾಸಿ ಇವರಿ ಆ ಬ್ರಹ್ಮಲೋಕ ಅಂತಕ್ಕಂಥದ್ದು ತೆರೆದೇ ಇರ್ತದೆ ಹೀಗೆ ಇಷ್ಟು ಸುಲಭವಾಗಿ ನಿನಗೆ ಡೋರ್ ತೆಕ್ಕೊಂಡಿದೆ ಸ್ವರ್ಗಕ್ಕೆ ಹೋಗು ಯುದ್ಧ ಮಾಡು ಸತ್ಯ ಸಾಹಿತ್ಯ ಹೋಗು ಸ್ವರ್ಗ ಸುಖವನ್ನು ಅನುಭವಿಸ್ತೀಯ ಗೆಲ್ತಿಯ ಯಶಸ್ಸನ್ನು ಪಡಿತಾ ಸುಖಿನಃ ಕ್ಷತ್ರಿಯಾಹ ಪಾರ್ಥ ಲಭಂತೆ ಯುದ್ಧ ಮೀದೃಶ್ ಸುಖವನ್ನು ಕೊಡ್ತಕ್ಕಂತಹ ಈ ಯುದ್ಧ ಕ್ಷತ್ರಿಯರಿಗೆ ಇನ್ನೆಲ್ಲಾದರೂ ಸಿಗುತ್ತೇನೋ ಇನ್ನೆಂದಿಗೂ ಕೂಡ ಸಿಗುವುದಿಲ್ಲ ಆದ್ರಿಂದ ಯುದ್ಧ ಮಾಡು ಹೆದರಬೇಡ ಅಂತ ಹೇಳಿ ಅವನ್ನ ಪ್ರೋತ ಪ್ರೋತ್ಸಾಹಿಸ್ತಾ ಪೂರ್ಣಮದಃಪೂರ್ಣಮಿದ ಪೂರ್ಣಾತ್ಪೂರ್ಣ ಮುದಚ್ಯ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓ ಶಾಂತಿಶಾಂತ ಹರಿ ಓ ತತ್ಸಕೃಷ್ಣಾರ್ಪಣಮಸ್ತು Okay. <laughs>